नम भक्ति सूत्र भक्ति साधन आलोचने ಮೂವತ್ತ ನಾಲ್ಕನೆಯ ಸ್ತೂತ್ರದಿಂದ ಬೇರೆ ಬೇರೆ ಆಚಾರ್ಯರು ಬೇರೆ ಬೇರೆ ಸಾಧನೆಗಳನ್ನು ಕೇಳ್ತಾ ಮೂವತ್ತೈದನೆಯ ಸ್ತೂತ್ರದಲ್ಲಿ ಮೊಟ್ಟಮೊದಲನೆಯದಾಗಿ ವಿಷಯವನ್ನ ತ್ಯಾಗ ಹಾಗೂ ವಿಷಯದಲ್ಲಿ ಸಂಘದ ತ್ಯಾಗ ಇದೆರಡನ್ನ ಕೇಳ್ಕೊಂಡು ನಂತರ ನೋಡಿದ್ದು ಅದ್ಯಾವಂತ ड़बिड़द भजन अदान बहुश अदर सदर्भली बहुत समय कल्दी नाम नाम जो के मंत्र मंत्र वैशिष्ट्यू मंत्रशास्त्रिष पिचय पड़क आद्याव ಅನ್ನುವಂತಹ ಶಬ್ದವನ್ನೇ ಮುಂದಿನ ಸೂತ್ರದಲ್ಲಿ ಇನ್ನೂ ವಿಶದಪಡಿಸ್ತಾ ಇದ್ದಾರೆ ಅವ್ಯಾವೃತ್ತ ಅಂತ ಹೇಳಿದ್ರೆ ವ್ಯಾವೃತ್ತ ಇಲ್ಲದೇ ಇರತಕ್ಕಂಥದ್ದೇ ಅವ್ಯಾವೃತ್ತ ವ್ಯಾವೃತ್ತ ಅಂತ ಹೇಳಿದ್ರೆ ಯಾವುದಾದರೂ ಅದಕ್ಕೆ ಹೊರತಾದಂತಹ ಒಂದು ವಿಷಯ ಬಂದಾಗಿ ವ್ಯಾವೃತ್ತವಾಗ್ತದೆ भगवंत चिंतन मध्य प्राप्त चिंतिक चिंतवा अदर इापंच चिंत बरबार उदेश नारद्दी अव्यवृत्त ಈ ಅವ್ಯಾವಂತ ಅನ್ನುವಂತಹ ಶಬ್ದವೂ ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ಅಷ್ಟು ಒಳಗೆ ಹೋಗ್ದಾದಾಗ ಇನ್ನು ಅದನ್ನ ವಿಷದಪಡಿಸಲಿಕ್ಕೆ ವಿವರಿಸಲಿಕ್ಕೆ ನಾಡಿದ್ರು ಮುಂದಿನ ಸೂತ್ರವನ್ನು ತಂದು ನಿಜವಾಗಿಯೂ ಆ ಒಂದು ಸೂತ್ರವೇ ಸಾಕಾಗಿತ್ತು ಹಿಂದಿನ ಅವ್ಯಾವಸ್ತ ಭಜನ ಅನ್ನುವಂತಹ ಸೂತ್ರವೇ ಸಾಕಾಗಿತ್ತು ಆದರೆ ಸಾಮಾನ್ಯವಾಗಿ ಎಲ್ಲಿ ಈ ಸೂತ್ರವು ಸರಿಯಾಗಿ ಅರ್ಥವಾಗದೆ ಇದರ ನಿಜವಾದಂತಹ ಏನೊಂದು ತಾತ್ಪರ್ಯವಿದೆಯೋ ಆ ತಾತ್ಪರ್ಯವನ್ನು ಜನರು ಕಡೆಗಾಣಿಸುವಂತಹ ಒಂದು ಸಂದರ್ಭ ಬಂದಿತು ಅನ್ನುವಂತಹ ಒಂದು ಆಲೋಚನೆಯನ್ನು ಇಟ್ಕೊಂಡು ಆಚಾರ್ಯರು ಮಾಡಿದ್ರು ಇಲ್ಲಿ ಲೋಕೇಪಿ ಭಗವದ್ ಗುಣ ಶ್ರವಣ ಕೀರ್ತನ ಅನ್ನುವಂತಹ ಸ್ತೋತ್ರವನ್ನು ಹಾಕ್ತಾ ಇದ್ದಾರೆ ಅಂದರೆ ನಾವು ನೋಡಿದ್ರು ಮನುಷ್ಯನಿಗೆ ಸಾಮಾನ್ಯವಾಗಿ ಮೂರು ಅವಸ್ಥೆಗಳು ಬಾಲ್ಯ ಇತ್ಯಾದಿ ಅವಸ್ಥೆಗಳನ್ನು ಎಲ್ಲ ಅವಸ್ಥೆಗಳಿಗೂ ಸಾಮಾನ್ಯವಾದಂತಹ ಮೂರು ಅವಸ್ಥೆ ಇದೆ ಜಾಗೃತ್ ಸ್ವಪ್ನ ಮತ್ತು ಸುಶೋಕ್ತಿ ಇದರಲ್ಲಿ ಮನುಷ್ಯನಿಗೆ ಜಾಗೃತಿನಲ್ಲಿ ಮಾತ್ರ ಜಾಗೃತ ಅವಸ್ಥೆಯಲ್ಲಿ ಮಾತ್ರ ಅವನಿಗೆ ತನ್ನ ಮೇಲೆ ಹಿಡಿತ ಇಲ್ಲ ಇನ್ನೆರಡು ಅವಸ್ಥೆಗಳಲ್ಲಿ ಅವನಿಗೆ ತನ್ನ ಮೇಲೆ ಇಲ್ಲ ದೀರ್ಘವಾದಂತಹ ಗಾಢವಾದಂತಹ ಒಂದು ನಿದ್ರೆಯ ಸ್ಥಿತಿ ಸುಶುಪ್ತಿ ಅದರಲ್ಲಿ ಯಾರು ಏನು ಮಾಡ್ತು ಅಂತ ಹಾಗೆಯೇ ಸ್ವಪ್ನ ಅವಸ್ಥೆಯಲ್ಲೂ ಕೂಡ ಇಂಥದ್ದೇ ಸ್ವಪ್ನವನ್ನು ನಾವು ಕಾಣಬೇಕು ಅಂತ ಹೇಳಿ ಅವನೇನಾದ್ರೂ ಹೋಗಿ ಅದೇ ಸ್ವಪ್ನವನ್ನು ಕಾಣುವಂತ ಸಾಧ್ಯತೆ ಇದ್ರೆ ಹಾಗೆ ಬೆಳೀತಾ ಇದೆ ಅಂತ ಹೇಳ್ಬೋದು ಅದು ಅರ್ಥ ಅವನ ಜಾಗೃತ್ ಸ್ಥಿತಿಯಲ್ಲಿ ಏನೇನು ಒಂದು ಹೆಚ್ಚಾಗಿ ಸಂಸ್ಕಾರವಾಗಿದೆಯೋ ಆ ಸಂಸ್ಕಾರವೇ ಅವನ ವಶದಲ್ಲಿ ಇಲ್ಲದೆ ಸ್ವಪ್ನದಲ್ಲಿ ಕಾಣಿಸ್ಕೊಂಬಾರಿಗೂ ಕೂಡ ಜಾಗೃತಿ ಅವಸ್ಥೆಯಲ್ಲಿರುವಾಗ ನನಗೆ ಹುಲಿ ಬರಲಿ ಅಂತ ಹೇಳಿ ಆಲೋಚನೆ ಬರೋದಿಲ್ಲ ಆದರೆ ಸ್ವಪ್ತದಲ್ಲಿ ಹೇಗೋ ಬಂದ್ಬಿಡ್ತದೆ ಇಚ್ಛೆ ಎಲ್ಲ ಕೂಡ ಬಂದ್ಬಿಡ್ತದೆ ಆ ಭಯವೇ ವ್ಯಕ್ತ ರೂಪ ಕೊಡ್ತದೆ ತನ್ನ ಹತೋಟಿ ಇಲ್ಲ ಹೀಗಾಗಿ ಲೋಕೆ ಲೋಕದಲ್ಲಿ ಪ್ರಪಂಚದಲ್ಲಿ ಅಂತ ಹೇಳಿದ್ರೆ ನಾಗರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಅವಸ್ಥೆಯಲ್ಲಿ ನಮ್ಮ ಹತೋಟಿ ನಮ್ಮ ಮನಸಿನ ಹತೋಟಿ ನಮ್ಮ ಇಂದ್ರಿಯಗಳ ಹತೋಟಿ ನಮ್ಮ ನಮ್ಮಲ್ಲಿದೆಯೋ ಅಂತಹ ಲೋಕದಲ್ಲಿ ವ್ಯಾವಹಾರಿಕ ಪ್ರಪಂಚದಲ್ಲಿ ಅಂತ ತಗೊಳ್ಬೇಕು ಲೋಕೆ ಅನ್ನ ಕೀರ್ತನ ಮತ್ತು ಶ್ರವಣ ಅಂತ ಎರಡು ಶಬ್ದವನ್ನು ಬಳಸಿದ್ದಾರೆ ಕೀರ್ತನ ಮತ್ತು ಶ್ರವಣ ಕೀರ್ತನ ಅಂತ ಹೇಳಿದ್ರೆ ಬಾಯಿಯಿಂದ ಅವನ ಗುಣವನ್ನ ನಾಮವನ್ನ ಉಚ್ಚಾರಣೆ ಮಾಡತಕ್ಕಂಥ ಈ ಕೀರ್ತನ ಶಬ್ದದಿಂದ ನಮ್ಮ ಎಲ್ಲ ಕರ್ಮೇಂದ್ರಿಯಗಳ ಐದು ಕರ್ಮೇಂದ್ರಿಯ ಏನಿದೆಯೋ ಆ ಕರ್ಮೇಂದ್ರಿಯಗಳ ಕೆಲಸವನ್ನ ಹೇಳಿದ ಕಾರ್ಯ ಶ್ರವಣ ಅನ್ನುವಾಗ ಕಿವಿಯನ್ನು ಹೇಳಿದ್ದಾರೆ ಕೇಳುವುದರಿಂದ ಗುಣವನ್ನ ಕುರಿತು ಕೇಳುವುದರಿಂದ ಅಂತ ಹೇಳಿದರು ಅವನ ಆ ಕಿವಿಯನ್ನ ಹೇಳುವುದರ ಮೂಲಕ ಐದು ಜ್ಞಾನೇಂದ್ರಿಯನ್ನು ಹೇಳದ ಹಾಗಾದ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಷ್ಟು ಪ್ರತಿನಿತ್ಯವೂ ನಾವು ಏನು ಜ್ಞಾನವನ್ನು ಸಂಪಾದನೆ ಮಾಡ್ತೇವೆಯೋ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಗೊತ್ತೇ ಅದು ಹೇಳಿದಂಗೆ ಅಂದರೆ ನಮ್ಮ ಏನೇನು ಜ್ಞಾನಕರ್ಮಗಳು ಏನೇನಿದೆಯೋ ಇಂದ್ರಿಯಗಳಿಂದ ಮಾಡುವಂತಹ ಕರ್ಮಗಳು ಏನೇನಿದೆಯೋ ಎಲ್ಲವೂ ಕೂಡ ಅದರಲ್ಲೆಲ್ಲವೂ ಕೂಡ ಆ ಈಶ್ವರನಿಗೆ ಭಗವಂತನಿಗೆ ಸಂಬಂಧಪಟ್ಟಂತಹ ಕೆಲಸವನ್ನ ಆಲೋಚನೆಗಳನ್ನ ಜ್ಞಾನವನ್ನೇ ಮಾಡಬೇಕು ಅಂತ ಇಲ್ಲಿ ಆದೇಶ ಮಾಡಿದಾಗ್ತದೆ ಹೀಗೆ ಮಾಡುವುದರಿಂದ ಮಾತ್ರ ಅವನಲ್ಲಿ ಭಕ್ತಿ ಬೆಳೆದು ಉದ್ಭವ ಅಂತ ಹೇಳಿದಾಗ್ತದೆ ಇಲ್ಲಿ ಹಿಂದಿನ ತರಗತಿಯಲ್ಲಿ ನೋಡಿದ್ರೆ ಒಂದು ಸ್ವಾರಥ್ಯ पद कीर्तनाश्रवण जो भगवत् शब्द अद्दे नोड़ी ना भगवत् अब ऐन भगवा ऐश्वर्य से समग्रस्त धर्म से यशस श्रिय ज्ञानवैराग्योश्या भगतिरणा ಅನ್ನುವಂತಹ ವಿಷ್ಣು ಪುರಾಣದ ಅಥವಾ ಭಾಗವತದ ಒಂದು ವ್ಯಾಖ್ಯಾನವನ್ನು ನೋಡಬೇಕು ಭಗ ಅಂದ್ರೆ ಏನು ಯಾರಿಗೆ ಆರು ಗುಣಗಳಿದೆಯೋ ಯಾವ ವ್ಯಕ್ತಿಯಲ್ಲಿ ಯಾವ ಪುರುಷನಲ್ಲಿ ಅವನೇ ಭಗವಾನ್ ಎಲ್ಲರೂ ಅಲ್ಲ ಯಾಕೆ ಇದನ್ನು ಹೇಳಿದ್ದಾರೆ ಇದರ ಸ್ವಾರಸ್ಯ ಏನು ಅಂತ ಹೇಳಿದ್ರೆ ಇದರಲ್ಲಿ ಎರಡು ರೀತಿಯ ವ್ಯಾಖ್ಯಾನ ಆ ವ್ಯಾಖ್ಯಾನದ ಸ್ವಾರಸ್ಯ ಹೇಳ್ತೇನೆ ಒಂದನೆಯದಾಗಿ ಏನು ಅಂತ ಹೇಳಿದ್ರೆ ಈ ಮನಸ್ಸಿನ ಮೂಲಕ ಈ ಜ್ಞಾನೇಂದ್ರಿಯಗಳ ಮೂಲಕ ಕಣ್ಣು ಕಿವಿ ಮೂಗು ಇತ್ಯಾದಿಗಳ ಮೂಲಕ ಮುಖ್ಯವಾಗಿ ಕಿವಿಯ ಮೂಲಕ ಶ್ರವಣ ಭಗವಂತನಿಗೆ ಸಂಬಂಧಪಟ್ಟಂತಹ ಅವನ ಐಶ್ವರ್ಯ ಗುಣಗಳನ್ನು ಕೇಳ್ತಕ್ಕಂಥದ್ದು ಭಗವಂತ ಹೇಗೆ ಎಲ್ಲದಕ್ಕೂ ಈಶ್ವರ ಈ ಸಕಲ ಸೃಷ್ಟಿಯ ಒಡೆಯನಾದಂತಹ ಬ್ರಹ್ಮ ಯಾನಿದ್ದಾನೋ ಚತುರ್ಮುಖ ಬ್ರಹ್ಮ ಅಥವಾ ಹಿರಣ್ಯ ಗರ್ಭ ಅವನಿಗೂ ಅವನ ಈಶ್ವರ ಅಂತಹ ಅವನ ಈಶ್ವರಿಯ ಗುಣಗಳನ್ನ ಮತ್ತೆ ಮತ್ತೆ ಮತ್ತೆ ಮತ್ತೆ ಮತ್ತೆ ನಮ್ಮ ಈ ವ್ಯಾವಹಾರದ ಜಗತ್ತಿನಲ್ಲಿಯೂ ಕೂಡ ಹೇಳ್ತಕ್ಕಂಥದ್ದು ಕೆಲಸ ಮಾಡುವಾಗ ಆಗಿರ್ಬೋದು ಬೇರೆ ಯಾವ ಸಮಯದಲ್ಲೂ ಕೂಡ ಆಗಿರ್ಬೋದು ಅದನ್ನು ಅವನ ಈಶ್ವರಿಯ ಗುಣಗಳನ್ನು ಕುಳಿತು ಕೇಳ್ತಕ್ಕಂಥದ್ದು ನಮಗೆ ಇನ್ನೊಂದು ಸ್ವಾರಸ್ಯ ಏನಿದೆ ಅಂತ ಹೇಳಿದ್ರೆ ಈ ಕೇಳುವಿಕೆಯಲ್ಲಿ ಭಗವಂತ ಕಿವಿಗಳ ಮೂಲಕ ಈ ಕಿವಿ ಅಂತಕ್ಕಂಥದ್ದು ಆಕಾಶ ತತ್ವದಿಂದ ಮಾಡಿದೆ ಕಿವಿ ಶ್ರೋತ್ರ ಅಂತ ಹೇಳ್ತಾರೆ ಈ ಶ್ರೋತ್ರಲ್ಲಿರತಕ್ಕಂತಹ ಒಳಗಡೆ ಏನಿದೆಯೋ ಆ ವಿವರ ಬಿಲ ಅದು ಆಕಾಶ ತತ್ವದಿಂದ ಮಾಡಿದೆ ಈ ಆಕಾಶ ತತ್ವ ಭಗವಂತನಿಗೆ ಅತ್ಯಂತ ಹತ್ತಿರ ನಾವು ಸಾಮಾನ್ಯವಾಗಿ ಭಗವಂತನನ್ನ ಅವನ ಅನಂತತೆಯನ್ನ ಆನಂತ್ಯವನ್ನ ಕೋಲಿಸಿದಾಗ ಸಾಮಾನ್ಯ ನಾವು ಆಕಾಶವನ್ನು ಉದಾಹರಣೆಗೆ ತೆಗೆದುಕೊಳ್ಳುತ್ತೇವೆ ಬೇರೆ ಯಾರು ಅದಕ್ಕೆ ಹತ್ತಿರವಾಗುತ್ತಾ ಅನಂತವಾದಂತಹ ಆಕಾಶ ಅದು ಭಗವಂತನಿಗೆ ಹತ್ತಿರ ಎರಡನೆಯದಾಗಿ ಒಂದ ಒಂದು ಪುರಾಣದಲ್ಲಿ ಹೇಳ್ತಾರೆ ಗರುಡ ಅನ್ನುವಂತಹ ಆಕಾಶ ತತ್ವದ ಮೇಲೆಯೇ ವಿಷ್ಣು ಅನ್ನುವಂತಹ ಭಗವಂತ ಬರ್ತಾನೆ ಅಂತ ಗರುಡ ಆಕಾಶ ತತ್ವಕ್ಕೆ ಪ್ರತಿಯ ಅದಕ್ಕೆ ಒಂದು ಉದಾಹರಣೆ ಗರುಡ ಈ ಆಕಾಶ ತತ್ವ ಎಲ್ಲಿದೆ ಎಲ್ಲಿದೆ ಹೇಗೆ ಗೊತ್ತಾಗುತ್ತಂಗ ಆಕಾಶ ಅಂತ ಪ್ರತಿಯೊಂದು ವಸ್ತು ಅದರ ಗುಣದಿಂದಲೇ ನಮ್ಗೆ ಪರಿಚಯ ಆಗಿದೆ ಇಲ್ಲಿ ಹೇಳ್ತಾರೆ ಸಾಧ್ಯವಿಲ್ಲ ನಿಮಗೆ ಮೂಗಿಗೆ ಒಳ್ಳೆ ಗಂಧ ಬರ್ತಾ ಇದೆ ಅಂದರೆ ಭೂಮಿಯ ತತ್ವವನ್ನು ನೀವು ಆಸ್ವಾದನೆ ಮಾಡ್ತಾ ಇದ್ದೀರ ಒಳ್ಳೆ ನಾಲಿಗೆಗೆ ರುಚಿ ಹಕ್ಕಿದೆ ಅಂತ ಹೇಳಿದ್ರೆ ರಸ ಆ ಜಲದ ತತ್ವ ಅದು ಬಂದಿದೆ ನಾಲಿಗೆ ಹಾಗೆಯೇ ನಿಮಗೆ ಗಾಳಿಯ ಪರಿಚಯ ಆಗಬೇಕಾದ್ರೆ ಆ ಒಂದು ಇದೇನಿದೆಯೋ ಸ್ಪರ್ಶ ಅದರ ಮೂಲಕವೇ ಗಾಳಿಯ ಪಂ ಪರಿಚಯ ಆಗಿದೆ ಗಾಳಿಯ ತತ್ವ ಪಂಚೆ ಹಾಗೆಯೇ ಒಂದು ರೂಪವನ್ನು ನೀವು ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಅಗ್ನಿ ಅಂತಕ್ಕಂತಹ ತತ್ವದಿಂದಲೇ ಸಾಧ್ಯವಾಗ್ತಾ ಇದೆ ಹಾಗೆಯೇ ಈ ಆಕಾಶ ತತ್ವ ಇದೆ ಅಂತ ಹೇಳಿದ್ರು ಗೊತ್ತಾಗದು ಹೇಗೆ ಅಂತ ಶಬ್ದ ಕೇಳಿದಾಗ ಮಾತ್ರ ಇಲ್ಲದೆ ಹೋದ್ರೆ ಈ ಆಕಾಶತತ್ವ ಅಂತಕ್ಕಂಥ ಈ ಗುಣದಿಂದ ನಮಗೆ ಗೋಚರವಾಗುವುದಿಲ್ಲ ಆಕಾಶತತ್ವದ ಗುಣವೇ ಶಬ್ದ ಈ ಕೇವಲ ಈ ಶಬ್ದ ಅಂತಕ್ಕಂಥದ್ದು ಮಾತ್ರ ಆ ಎಂದಾಗದೆ ಬರ್ತಕ್ಕಂಥದ್ದು ಒಳಗಡೆ ಆ ಭಗವಂತನಿಗೆ ಅದು ಡೈರೆಕ್ಟ್ ಆಗಿ ನಮ್ಮ ಹೃದಯವನ್ನ ಈ ಆಕಾಶತತ್ವದಿಂದ ಒಳಗೆ ಹೋಗ್ತಾನೆ ಆ ಗರುಡಗಾಮಿಯಾದಂತಹ ಶ್ರೀಮಂತ ನಾರಾಯಣ ವಿಷ್ಣು ಶಬ್ದದ ಮೂಲಕ ಆ ಭಗವಂತನ ನಾಮ ಎಂಬತಕ್ಕಂತಹ ಶಬ್ದವನ್ನ ಹತ್ಕೊಂಡೇ ಅವನು ಒಳಗಡೆ ಪ್ರವೇಶ ಮಾಡ್ತಾನೆ ಹೀಗಾಗಿ ಶ್ರವಣ ಅಂತಕ್ಕಂಥದ್ದು ತುಂಬಾ ಪರಿಣಾಮಕಾರಿ ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ಬೇಕು ಸಾಮಾನ್ಯವಾಗಿ ಇಂತಹ ಇದನ್ನು ನಾವು ಓದುವುದಕ್ಕಿಂತಲೂ ಕೇಳುವುದು ಶ್ರೇಯಸ್ಕರ ವಚನವೇದಿದ್ದೇವೆ ಧಾರ್ಮಿಕವಾದಂತಹ ಚರ್ಚೆ ಪುರಾಣ ಪುರಾಣ ಕೀರ್ತನೆ ಅಥವಾ ಪುರಾಣದ ಚರ್ಚೆ ವೇದರ ಚರ್ಚೆ ಇವೆಲ್ಲವೂ ಕಿವಿಗಳ ಮೂಲಕ ಶ್ರವಣ ಮಾಡಿದಾಗ ಹೆಚ್ಚಾಗಿ ತಲೆಯಲ್ಲಿ ಕೂತ್ಕೊಳ್ತದೆ ಅದು ಸೀಕ್ರೆಟ್ ಅದಕ್ಕೋಸ್ಕರ ಇಲ್ಲಿ ಭಗವದ್ಗುಣ ಶ್ರವಣ ಅಂತ ಹೇಳಿದ್ದಾರೆ ಅದು ಮುಖ್ಯವಾಗಿ ಮೊಟ್ಟ ಮೊದಲೇನಾದರೆ ಅದನ್ನು ಚರ್ಚಿಸಿದ್ದಾರೆ ಶ್ರವಣ ಆದ ಮೇಲೆ ಮುಂಚೆ ಮುಂದಿದ್ದೆಲ್ಲ ಕೆಲಸ ಶುರು ಶ್ರವಣ ಮನನ ನಿವಿದ್ಯಾ ಭಗವಂತನ ಕುರಿತಾದಂತಹ ಮನನ ನಡಿಬೇಕಾದ್ರೆ ಮನಸ್ಸಿನಲ್ಲಿ ಯಾವಾಗಲೂ ಅದನ್ನೇ ಒಂದು ಚಿಂತೆ ಮಾಡಬೇಕಾದ್ರೆ ಮೊಟ್ಟ ಮೊದಲನೆಯ ನಾವು ಕೇಳಿರ್ಬೇಕಲ್ಲ ಕೇಳದೆ ಹೋದರೆ ಏನನ್ನ ಕುರಿತಾಗಿ ಮನನ ಮಾಡ್ತೇವೆ ಮನನಕ್ಕೆ ವಿಷಯವೇ ಸಿಗುವುದಿಲ್ಲ ಹೀಗಾಗಿ ಮೊಟ್ಟ ಮೊದಲನೆಯದಾಗಿ ಭಗವಂತ ಬಂದು ಗಟ್ಟಿಯಾಗಿ ನಿಧಿಧ್ಯ ನಿಧಿಧ್ಯ ಮೂಲಕ ನಮ್ಮ ಹೃದಯದಲ್ಲಿ ಸ್ಥಾಪನೆ ಆಗಬೇಕಾದರೂ ಅವನ ಪಾದಾರ್ಪಣೆ ಪಾದವನ್ನ ಇರುವುದು ಯಾವುದರಿಂದ ಅಂತ ಶ್ರವಣ ಅದಕ್ಕೋಸ್ಕರ ಇಲ್ಲಿ ಮೊಟ್ಟ ಮೊದಲನೆಯದಾಗಿ ಭಗವದ್ ಗುಣ ಶ್ರವಣ ಕೀರ್ತನ ಅಂತ ಹೇಳ್ಬೇಕು ಒಂದಾಯ್ತ ಇನ್ನೊಂದು ಸ್ವಾರಥಿ ಏನು ಗೊತ್ತಾ ಇದೆ ಭಗವತ್ ಅಂತ ಕೇಳಿ ಕೇವಲ ಭಗವತ್ ಅಂತ ತೀರ್ಪಿಲ್ಲ ಭಗವದ್ ಗುಣ ಅಂದರು ಗುಣ ಶಬ್ದಕ್ಕೆ ಎರಡಾದ ಸರಿ ಏನದು ಅಂದರೆ ಒಂದು ಸಾಮಾನ್ಯವಾದಂತಹ ಧರ್ಮ ತಾತ್ವಿಕ ಗುಣ ರಾಜಸ ಗುಣ ತಾಮಸ ಗುಣ ಅಂತ ಹೇಳ್ತೇವೆ ಎರಡನಾಗಿ ಧರ್ಮ ಧರ್ಮ ಅಂದ್ರೆ ಏನೋ ಈಗ ಯಾರೋ ಒಬ್ಬರು ಕೇಳ್ತಾರೆ ಹಸು ಅವರು ನೋಡಿಲ್ಲ ಸ್ವಾಮಿ ಹಸು ಅಂದ್ರೆ ಏನೋ ನೋಡಪ್ಪ ಅದಕ್ಕೆ ಎರಡು ಕೊಂಬಿದೆ ಒಂದು ಬಾದ ಇದೆ ಒಂದು ಕೆಚ್ಚಿದೆ ಆಮೇಲೆ ಸಾಸ್ನ ಗಂಗೆದಿದೆ ಇದು ಎಲ್ಲೆಲ್ಲಿ ನೋಡ್ತೀಯೋ ಅದು ಹಸು ಅಂತ ಹೇಳ್ತೀವಿ ಅದ್ರ ಧರ್ಮವನ್ನು ಹೇಳ್ತೇವೆ ಗುಣವನ್ನು ಹೇಳ್ತೇವೆ ಆ ಗುಣವನ್ನು ಇಟ್ಕೊಂಡಾಗ ಆ ವ್ಯಕ್ತಿಗೆ ಬರುವಾಗ ಅವನು ಎಲ್ಲೆಲ್ಲಿ ಆ ಗುಣವನ್ನು ನೋಡ್ತಾನೋ ಆ ವ್ಯಕ್ತಿ ಅವನ ತಲೆ ಬರುತ್ತೆ ಗಂಗೆದೊಲು ನೋಡ್ತಾನ ತಲೆಯಲ್ಲಿ ಏನ್ ಬರುತ್ತೆ ಹಸು ಹಾಗೆಯೇ ಈ ಗುಣವನ್ನ ಯಾವಾಗ ಅವನು ಭಾವಿಸ್ತಾನೋ ಗುಣಿ ಯಾರಲ್ಲಿ ಆ ಗುಣವಿದೆಯೋ ಅದು ಆಟೋಮೆಟಿಕ್ ಆಗಿರುತ್ತೆ ತಪಸ್ಕೊಳ್ಳಿ ಸಾಧ್ಯವಾಗಬೇಕು ಆದ್ರಿಂದ ಗುಣ ಅನ್ನುವಂತಹ ಹದ್ದಕ್ಕೆ ಇನ್ನೊಂದು ರಹಸ್ಯವಾದಂತಹ ಅರ್ಥ ಏನು ಅಂದ್ರೆ ಅಂತ ನೀನು ಸಂಸ್ಕೃತ ಕೋಳಿ ನೋಡಬಹುದು ಗುಣ ಅಂದ್ರೆ ಹಗ್ಗ ಅಂತ ಯಾವ ಹಗ್ಗದಿಂದ ಆ ಗುಣಿಯನ್ನ ಕಟ್ಟಿ ಹಾಕಬಹುದು ಅದೇ ಗುಣ ಹಾಗಾದ್ರೆ ಇಲ್ಲಿ ಏನಾಯ್ತು ಭಗವಂತನ ಗುಣ ಅದನ್ನ ಸತತವಾಗಿ ಕೇಳುವುದರಿಂದ ಭಗವಂತನ ಗುಣ ಅದನ್ನು ಸತತವಾಗಿ ಜಗಿಸುವುದರಿಂದ ಕೀರ್ತನೆಯನ್ನು ಮಾಡುವುದರಿಂದ ಅವುಗಳನ್ನ ನಮ್ಮ ಹೃದಯಾಕಾಶದಲ್ಲಿ ಕಟ್ಟುಹಾಕಬಹುದು ಅದಕ್ಕೋಸ್ಕರ ಇಲ್ಲಿ ರಹಸ್ಯವಾಗಿ ಒಂದೇ ಒಂದು ಎರಡೇ ಎರಡು ಅಕ್ಷರಗಳು ಪುಟ್ಟವಾದಂತ ಪುಟ್ಟ ಶಬ್ದ ಇಟ್ಟಿದ್ದಾರೆ ಭಗವದ್ ಗುಣ ಅಂತ ನೋಡಿ ಒಂದು ಅಲ್ಲಾಡ್ಸಕ್ಕಾಗುವುದು ಶಬ್ದ ಇದು ಒಂದು ಅಲ್ಲಾಡ್ಸ್ಬಿಟ್ರೆ ಅವ್ರು ಏನೇನು ಅಷ್ಟೇ ಹೇಳಬೇಕಾಗಿದ್ಯವಾ ಅಷ್ಟು ಅರ್ಥ ಬಂತು ಹಾಗೆ ಅರ್ಥ ಗರ್ಭಿತವಾಗಿದೆ ಅರ್ಥ ಗರ್ಭದಲ್ಲಿ ಇದೆ ಆದರೆ ಗರ್ಭದಲ್ಲಿ ಅರಿಟ್ಟಿದ್ದಾರೆ ಸೂತ್ರಕಾರ ಅದೊಂದಾಯ್ತು ಹಾಗೆಯೇ ನಾವಿಲ್ಲಿ ಹೇಳಿದ್ವಿ ಏನು ಶ್ರವಣ ಏನ್ ಮಾಡಬೇಕು ಅಂತ ಭಗವಂತನ ಈಶ್ವರ ಅವನ ಎಂತಹ ಈಶ್ವರ ಬ್ರಹ್ಮನಿಗೂ ಕೂಡ ಈಶ್ವರ ಅದರ ಅನೇಕವಾದಂತ ಅನೇಕವಾದಂತಹ ಏನೇನು ಕೀರ್ತನೆಗಳಿದೆಯೋ ಮಹಿಳೆ ಇದೆಯೋ ನಾಮ ಇದೆಯೋ ಅದನ್ನು ಕೇಳ್ತಕ್ಕಂಥದ್ದು ಶ್ರವಣ ಮತ್ತು ಹಾಡ್ತಕ್ಕಂಥದ್ದು ಅದು ಒಂದಾಯಿತು ನಾನೀಗ ಭಗವಂತ ಒಂದು ಹೇಳ್ತಾ ಇದ್ದೇನೆ ನೋಡ್ತಾ ಇದ್ದೇನೆ ಸ್ವಾರಸ್ಯ ಹೇಗಿದೆ ಅಂತ ಈಶ್ವರ ಎರಡನೆಯದಾಗಿ ಬರ್ತಕ್ಕಂಥದ್ದೇನು ಧರ್ಮ ಸಮಗ್ರತೆಯ ಐಶ್ವರ್ಯ ಧರ್ಮಸ್ಥ್ಯ ಅಂತ ಹೇಳಿದ್ರು ಎರಡನೇದು ಧರ್ಮ ಅಂತಕ್ಕಂಥ ಗುಣ ಆ ಭಗಾನುವಂಥ ಆರು ಗುಣದಲ್ಲೂ ಎರಡನೇ ಗುಣ ಯಾವುದು ಧರ್ಮ ಧರ್ಮ ಅಂತ ಹೇಳಿದ್ರೆ ಏನು ಆ ಭಗವಂತ ಬೇರೆ ಬೇರೆ ಅವತಾರಗಳನ್ನ ತಾಡಿದಾಗ ಅವನ ಧರ್ಮಕ್ಕೋಸ್ಕರವೇ ಅವತಾರ ಉಂಟಾಗ್ತಾನ ರಾಮ ಕೃಷ್ಣ ಬುದ್ಧ ಪರಶುರಾಮ ಇತ್ಯಾದಿ ಏನೇನು ಅವತಾರಗಳಿದೆಯೋ ಮತ್ತ ಕೂರ್ಮ ಅಥವಾ ಶಿವನ ಅವತಾರಗಳು ಬೇರೆ ಬೇರೆ ಕೇವಲ ಧರ್ಮ ಸಂಸ್ಥಾಪನೆಗೋಸ್ಕರವೇ ಅವನು ಅವತಾರ ಕಾಡ್ತಾ ಹೀಗಾಗಿ ಅವನ ಪ್ರತಿಯೊಂದು ಜೀವನ ಏನೇನಿದೆಯೋ ಅದರಲ್ಲೆಲ್ಲ ನಮಗೆ ಧರ್ಮ ಅಭಿವ್ಯಕ್ತವಾಗ್ತಾ ಇರುತ್ತೆ ಮ್ಯಾನಿಫೆಸ್ಟ್ ಅವನ ಧಾರ್ಮಿಕತ್ವ ಏನಿದೆಯೋ ಅದನ್ನು ಕುರಿತು ಸತತವಾಗಿ ಆಲೋಚನೆ ಮಾಡುವುದರಿಂದ ಕೂಡ ನಮಗೆ ಅವನ ಮೇಲೆ ಪ್ರೀತಿ ಹೂಡುತ್ತದೆ ಅವನ ಧಾರ್ಮಿಕತನ ಅದರ ಕುರಿತಾದಂತಹ ಲೀಲೆ ಅದರ ಕುರಿತಾದಂತಹ ಆ ನಾಮಗಳು ವೃಷಕೇತು ಅಂತ ಭಗವಂತನಿಗೆ ಹೇಳ್ತೀವಿ ವೃಷೋದರ ಅಂತ ಭಗವಂತನಿಗೆ ಹೇಳ್ತೀವಿ ಈ ವೃಷನಂತ ಧರ್ಮ ಅಂತ ಒಂದರ್ಥ ಧರ್ಮವೇ ಯಾರ ಉಂಗರದಲ್ಲಿದೆಯೋ ಅವನು ವೃಷೋಧರ ಹಾಗೆಯೇ ವೃಷಕೇತು ಅಂದರೆ ಧರ್ಮವೇ ಯಾರಿಗೆ ಧ್ವಜವೋ ಅವನು ಏನು ಕೆಲಸ ಮಾಡಬೇಕಾದರೂ ಮುಂಚೆ ಧ್ವಜ ಆ ಧ್ವಜ ಇಟ್ಕೊಂಡೇ ಬರ್ತಾನೆ ಧರ್ಮವೇ ಧ್ವಜ ಅಂತ ಅಧರ್ಮ ಅಲ್ಲ ಅವನು ಪ್ರತಿಯೊಂದು ಕೆಲಸದ್ದು ಆ ಧರ್ಮ ಇದೆ ಸೀತೆಯನ್ನು ಕಾಣಿಗೆ ಕೂಡ ಆ ಧರ್ಮ ಮುಂದೆ ಬಂತು ವಾಲಿಯನ್ನು ಕೊಲ್ಲುವಾಗಲೂ ಕೂಡ ಧರ್ಮ ಮುಂದೆ ಬಂತು ಸುಗ್ರೀವನೊಂದಿಗೆ ತಕ್ಕೆ ಬೆಳೆಸುವಾಗಲೂ ಕೂಡ ಧರ್ಮ ಮುಂದೆ ಬಂತು ಶಂಬೂಕಲನ್ನು ವಧೆ ಮಾಡಿದಾಗಲೂ ಕೂಡ ಆ ಧರ್ಮವೇ ಬಂತು ಶಬರಿಯನ್ನು ಅನುಗ್ರಹ ಮಾಡಿದಾಗಲೂ ಕೂಡ ಅದೇ ಧರ್ಮ ಯಾವಾಗ ನಾವು ಅವನ ಆ ಧಾರ್ಮಿಕ ಕ್ರಿಯೆಗಳನ್ನು ಕುರಿತು ಆಲೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಿಲುಕ್ ಹಾಕ್ತಾ ಇರ್ತೇವ್ಯೋ ಆಗ ಅವನ ಕುರಿತಾದಂತಹ ಶ್ರದ್ಧೆ ಧರ್ಮದಲ್ಲಿ ಶ್ರದ್ಧೆ ಬರ್ತದೆ ಇದು ಜ್ಞಾನ ಸತ್ಯ ಆ ಧರ್ಮ ಅನ್ನುವಂಥ ಧರ್ಮದಿಂದ ಹೇಗೆ ಭಗವಂತನ ಪ್ರೀತಿಯನ್ನು ಗಳಿಸ್ಕೊಳ್ಬಹುದು ಅಂತ ಐಶ್ವರ್ಯ ಸಮಗ್ರತ್ಯ ಧರ್ಮತ್ಯ ಮುಂದೆ ಬರ್ತಕ್ಕಂಥದ್ದೇನು ಯಶ ಯಶ ಈಗ ಅವನ ಲೀಲೆಯಲ್ಲಿ ಏನೇನು ಅವನು ಯಶಸ್ಸನ್ನು ಸಾಧಿಸಿದ್ದಾನೋ ಅದನ್ನು ಕುರಿತು ಕೇಳುವುದರ ಮೂಲಕ ಹೇಗೆ ಅವನು ರಾಕ್ಷಸರನ್ನು ಕೊಂದ ಹೇಗೆ ಸೀತೆಯನ್ನು ಅವನು ವಾಪಾಸ ಕರೆದುಕೊಂಡು ಬಂದ ಹೇಗೆ ವಾಲಿಯನ್ನು ಕೊಂದು ಸುಗ್ರೀವನಿಗೆ ತಾವು ಮಾಡಿದಂತಹ ಪ್ರತಿಜ್ಞೆಯನ್ನು ಅವನು ನೆರವೇರಿದ ಇದೆಲ್ಲ ಆ ಭಗವಂತನ ಯಶಸ್ಸಿನ ಕುರಿತಾದಂತಹ ಒಂದು ಗಾದ ಕೃಷ್ಣ ಹೇಗೆ ಜರಾನಂದನ್ನು ಸೋಲಿಸಿದ ಹೇಗೆ ಹೇಗೆ ಪಾಂಡವರ ಪಕ್ಷಪಾತಿಯಾಗಿ ಹೇಗೆ ಆ ಕೌರವರನ್ನು ಎದುರುಹಾಕೊಂಡು ತನ್ಮೂಲಕವಾಗಿ ಯಾರ್ಯಾರು ಅಧರ್ಮಕ್ಕೆ ಸಹಿ ಅಂತ ಹೇಳಿ ಯಾರ್ಯಾರು ಸಹಿ ಹಾಕಿದ್ರೋ ಅವರೆಲ್ಲರನ್ನೂ ಕೊನೆಗೆ ಹೇಗೆ ಅಕ್ಷೋಹಿಣಿ ಸಹಿರು ಸಂಹರಿಸಿದ ಇದೆಲ್ಲ ಆ ಭಗವಂತನ ಯಶಸ್ಸಿನ ಕುರಿತಾದಂತಹ ಒಂದು ಲೀಲೆಗಳು ಆ ಭಗವಂತನ ಯಶಸ್ಸಿನ ಕುರಿತಾದಂತಹ ಲೀಲೆಗಳನ್ನ ಕೇಳ್ತಾ ಕೇಳ್ತಾ ಕೇಳ್ತಾ ಕೇಳ್ತಾ ಕೂಡ ನಮಗೆ ಭಗವಂತನ ಕುರಿತಾದಂತಹ ಪ್ರೀತಿ ಹೆಚ್ಚಿಸ್ತದೆ ಯಾಕೆ ಅಂದರೆ ಯಾಕೆ ಹೇಳ್ತಾ ಇದೀವಿ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಮನಸ್ಸು ಇರ್ತದೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ಮನಸ್ಸು ಇರುವುದಿಲ್ಲ ಒಬ್ಬರಿಗೆ ಸಕ್ಸಸ್ ಆಗಬೇಕು ಅಂತ ಇಷ್ಟ ಕೆಲವರಿಗೆ ಸಕ್ಸಸ್ ಇಷ್ಟ ಇಲ್ಲ ಕೆಲವರಿಗೆ ಧರ್ಮ ಜೀವನ ನಡೆಸಬೇಕು ಅಂತ ಇಷ್ಟ ಕೆಲವರಿಗೆ ಅಧಿಕಾರ ಚಲಾಯಿಸಬೇಕು ಅಂತ ಇಷ್ಟ ಐಶ್ವರ್ಯ ಹಾಗೆಯೇ ನಂತರ ಬರ್ತದೆ ಸಂಪತ್ತು ಶ್ರೀಯ ಆ ಕೆಲವರಿಗೆ ಸಂಪಾದನೆ ಮಾಡಬೇಕು ಅಂತ ಇಷ್ಟ ಸಂಪತ್ತನ್ನು ಬೆಳೆಸಬೇಕು ಅಂತ ಇಷ್ಟ ವಿವಿಧ ಸಂಪತ್ತು ಆಗ ಅದೇನು ಮಾಡಬೇಕಂದ್ರೆ ಭಗವಂತನ ಆ ಐಶ್ವರ್ಯ ಏನಿದೆಯೋ ಆ ಸಂಪತ್ತೇನಿದೆಯೋ ಅದನ್ನು ಕುರಿತ ಆದಂತಹ ಆಲೋಚನೆಯನ್ನು ಮಾಡುವುದರೊಂದಿಗೆ ಅನೇಕ ಒಪ್ಪನಿ ಹತ್ತುಗಳಲ್ಲಿ ಬರ್ತದೆ ಆ ಭಗವಂತನ ಕುರಿತ ಆದಂತಹ ಸಂಪತ್ತನ್ನು ಕುರಿತು ಚಿಂತನೆ ಮಾಡ್ತಾ ಮಾಡ್ತಾ ಮಾಡ್ತಾ ಇದು ಭಗವಂತನ ಸಂಪತ್ತು ಇದು ಭಗವಂತನ ಸಂಪತ್ತು ಇದು ಭಗವಂತನ ಸಂಪತ್ತು ಹೀಗೆ ಆದರ್ಶನೆ ಮಾಡ್ತಾ ಮಾಡ್ತಾ ಭಗವಂತನ ಅಂತ ಏನಿದೆಯೋ ಅವನಲ್ಲಿ ಪ್ರೀತಿ ಹೊಂದ ಹೀಗೆ ಸಂಪತ್ತಿನ ಮೂಲಕವೂ ಅವನ ಸಂಪತ್ತು ಅವನ ಶ್ರೀ ಏನಿದೆಯೋ ಅದನ್ನು ಕುರಿತು ಆದರ್ಶನೆ ಮಾಡುವುದರ ಮೂಲಕವೂ ಕೂಡ ಅವನಲ್ಲಿ ನಾವು ಪ್ರೇಮವನ್ನು ಬೆಳೆಸಿ ನಂತರ ಬರ್ತಕ್ಕಂಥದ್ದು ಜ್ಞಾನ ಏನಿದು ಅಂದ್ರೆ ಅವನ ಕುರಿತಾದಂತಹ ಜ್ಞಾನ ಭಗವಂತನ ಕುರಿತಾದಂತಹ ಜ್ಞಾನ ನಮಗೆ ಅನೇಕ ಸಿಗ್ತದೆ ಪುರಾಣಗಳಲ್ಲಿ ವೇದಗಳಲ್ಲಿ ಅನೇಕ ಅದ್ವೈತದ ಕುರಿತಾದಂತಹ ಜ್ಞಾನ ಅದ್ವೈತದ ಕುರಿತಾದಂತಹ ಜ್ಞಾನ ಅವನ ಸ್ವರೂಪದ ಜ್ಞಾನ ಇದನ್ನು ಕುರಿತು ಮತ್ತೆ ಮತ್ತೆ ಮೆಲುಕು ಮತ್ತೆ ಮತ್ತೆ ಆಲೋಚನೆ ಮಾಡ್ತಕ್ಕಂಥದ್ದು ಮತ್ತೆ ಮತ್ತೆ ಬೇರೆಯವರಿಗೆ ಹೇಳ್ತಕ್ಕಂಥದ್ದು यारमनस्कर समान मनस्कर अंत भक्तर कूड़क नाम क्या नानते परस्पर कथयत मृप्त रमंति भगवद्गी हेल्लू प्रीति नमेंगे बन को प्रेम नमें ब ಹಾಗೆ ಪರಮ ವೈರಾಗ್ಯ ಈ ವೈರಾಗ್ಯವೂ ಕೂಡ ನಿಜವಾಗಿ ಒಬ್ಬ ನೆಲೆ ನಿಲ್ಲಬೇಕಾದ್ರೆ ಆ ಭಗವಂತನ ವೈರಾಗ್ಯವನ್ನು ನೋಡಿದಾಗೆ ನಮಗೆ ನಮ್ಮ ವೈರಾಗ್ಯ ಗಟ್ಟಿಯಾಗಿ ನೆಲೆ ನಿಲ್ಲ ಇಷ್ಟೊಂದು ಗುಣ ಇದೆ ಭಗವಂತನಲ್ಲಿ ಅವನು ಬ್ರಹ್ಮನಿಗೆ ಈಶ್ವರ ಹೌದೋ ಅಲ್ವ ಆಮೇಲೆ ಅವನಲ್ಲಿ ಎಂತಹ ಧಾರ್ಮಿಕ ಅಂತಹ ಧಾರ್ಮಿಕ ಅವನು ಅವನು ಬಿಟ್ಟರೆ ಬೇರೆ ಯಾರು ಧಾರ್ಮಿಕ ವ್ಯಕ್ತಿ ಇಲ್ವೇ ಇಲ್ಲ ಇಡೀ ಸೃಷ್ಟಿಯಲ್ಲಿ ಹೌದು ಅಲ್ಲ ಹಾಗೆ ಅವನಿಗಿರುವಂತಹ ಯಶಸ್ಸು ಸಕ್ಕತ್ತು ಬೇರೆ ಯಾರಿಗೂ ಇಲ್ವೇ ಇಲ್ಲ ಅವನು ಏನೇನು ಕೆಲಸವನ್ನು ತೆಗೆದುಕೊಂಡಿದ್ದಾನೋ ಅದರಲ್ಲಿ ಯಶವನಿಗೆ ಸಿಕ್ಕಿದ ಹಾಗೆ ಅವನಿಗಿರುವಂತಹ ಸಂಪತ್ತಿ ಯಾರಿಗಿದೆ ಹಾಗೆ ಅವನಿಗಿರುವಂತಹ ಜ್ಞಾನ ಅವನು ಸಚ್ಚಿ ಜ್ಞಾನ ಸ್ವರೂಪ ಚಿತ್ತು ಅವನೇ ಚಿತ್ತು ಅವನೇ ಜ್ಞಾನ ಸ್ವರೂಪ ಈ ಕೂಡ ಅವನಿಗೆ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಇದೆ ಅಟ್ಯಾಚ್ಮೆಂಟ್ ಇದೆಯೋ ಇಲ್ವೋ ಇಲ್ವ ಒಂದು ಚೂರು ಅಟ್ಯಾಚ್ಮೆಂಟ್ ಹೇಗೆ ಅವನಿಗೆ ಅಟ್ಯಾಚ್ಮೆಂಟ್ ಇಲ್ಲ ಅಂತಂದ್ರೆ ಈ ಇನ್ನೊಂದು ಗುಣ ಇದೆ ಅದು ಅವನು ಅಟ್ಯಾಚ್ ಆಗಿಬಿಡದೇ ಇದೆ ಏನದು ಅಂದರೆ ವೈರಾಗ್ಯ ಪರಾಮ ವೈರಾಗ್ಯ ಈಗ ಬಂದು ನೋಡೋ ನೀನು ವೈಕುಂಠ ಮೇಲೆ ಕೊಟ್ಟು ಬಿಡುವಂತ ನಿನ್ನ ವೈಕುಂಠನೇ ನಾನು ದಾನ ಮಾಡಿಬಿಡುವಂತ ದಾನ ಮಾಡ್ತಾನೆ ನಿನಗೆ ಹೋಗಿ ಕೇಳುವಂತಹ ಯೋಗ್ಯತೆ ಇರ್ಬೇಕಾಗ ಅದೇ ಬೇಕಾಗುತ್ತೆ ಆ ಯೋಗ್ಯತೆ ಇದ್ದರೆ ಅವನು ಏನು ಬೇಕಾದ್ರೂ ಮಾಡಲಿಕ್ಕೆ ತಯಾರಾಗತ್ತ ಭಕ್ತನಿಗೋಸ್ಕರ ತನ್ನನ್ನೇ ಅವನು ಅವ್ರಿಗೆ ಅರ್ಪಿಸ್ಕೊಂಡ್ಬಿಟ್ಟಿಲ್ಲ ಇನ್ನೇನಿದೆ ಅವನ ವೈಕುಂಠ ಯಾವ ಅವನನ್ನೇ ಅವನು ಅರ್ಪಿಸ್ಕೊಂಡ್ಮೇಲೆ ಅವನ ವೈಕುಂಠ ಹೇಳ್ಬೇಕು ಅವನು ಅದನ್ನು ಕೊಡಲಿಕ್ಕೆ ತನ್ನ ಹೃದಯವನ್ನೇ ಅವನು ಕೊಡಲಿಕ್ಕೆ ತಯಾರಿದ್ದಾನೆ ಇದು ಪರಮ ವೈರಾಗ್ಯ ಇದರ ಕುರಿತಾದಂತಹ ಚಿಂತನೆಯನ್ನು ಮಾಡುವುದರೊಂದಿಗೆ ಅವನ ಮೇಲೆ ಪ್ರೀತಿ ಉಂಟಾಗುತ್ತದೆ ಇದೇ ಲೋಕೇಲಿ ಭಗವದ್ಗುಣ ಶ್ರವಣ ಕೀರ್ತನಾ ಅನ್ನೋದಕ್ಕೆ ಒಂದನೇ ಅರ್ಥ ಇನ್ ಎರಡನೇ ಅರ್ಥ ಏನು ಅಂತ ನಮ್ಮ ಜೀವನದಲ್ಲಿ ಈ ಆರು ಗುಣಗಳು ನಾವು ಪ್ರತಿ ನಮ್ಮ ಹುಟ್ಟಿನಿಂದ ಸಾಯೋ ಇದಿಷ್ಟು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಇದನ್ನ ಮುಖ ಹುಕ್ತಿ ಆಗಲೇಬೇಕು ಈ ಗುಣಗಳು ಏನದು ಅಂತ ಹೇಳಿದ್ರೆ ಅಧಿಕಾರ ನಾವು ಯಾವುದಾದ್ರೂ ಒಂದು ಯಾರಿಗಾದ್ರೂ ಕೂಡ ಅಧಿಕಾರ ಅಧಿಕಾರಿಗಳ ಆಗಿಯೇ ಆ ಈಶ್ವರತ್ವ ಅಂತಕ್ಕಂಥದ್ದು ನಮ್ಗೆ ಒಂದೇ ಬರ್ತದೆ ಮನೆ ಯಜಮಾನ ಅಂದ್ರೆ ತನ್ನ ಮನೆಗೆ ಯಜಮಾನ ಈಶ್ವರ ಹೌದು ಅಲ್ವಾ ಅವನು ತನ್ನ ಮನೆಗೆ ಯಜಮಾನ ಅಂದ್ರೆ ಮನೆಗೆ ಈಶ್ವರ ಹಾಗೆ ತಾಯಿ ಇರ್ತಾಳೆ ಅವನಿಗೆ ಆ ಆಕೆಗೆ ಯಾರ ಮೇಲೆ ಹೊಡೆತನ ಇದೆ ತನ್ನ ಮಕ್ಕಳ ಮೇಲೆ ಹೊಡೆತನ ಇದೆ ಹಾಗೆ ಇವನು ಬೆಳೆ ದೊಡ್ಡವನ್ನಾಗ್ತಾನೆ ಬೇರೆ ಬೇರೆ ಬುದ್ಧಿಯನ್ನು ಪಡಿತಾನೆ ಹಾಗೆ ಇವನು ಕೆಳಗಡೆ ಜನ ಇರ್ತಾರೋ ಇಲ್ವ ಆಗ ಇವನಿಗೆ ಈಶ್ವರತ್ವ ಸಿಕ್ತೋ ಇಲ್ವ ಅಧಿಕಾರತ್ವ ಸಿಕ್ತೋ ಇಲ್ಲ ಈ ಇಂತಹ ಈಶ್ವರತ್ವದ ಅವನಿಗೆ ಎಲ್ಲೆಲ್ಲಿ ಯಾವ ಯಾವಾಗ ಅವನಿಗೆ ಈಶ್ವರತ್ವ ಸಿಕ್ಕದೋ ಆಗ ಅವನು ಗರ್ಭವನ್ನು ಹೊಂದಬಾರದು ಅಹಂಕಾರವನ್ನು ಹೊಂದಬಾರದು ನಾನೇ ಇವರಿಗೆಲ್ಲರಿಗೂ ಬಾಸ್ತು ಹೀಗಲ್ಲ ಈ ಒಂದು ಈಶ್ವರತ್ವ ನನಗೆ ಯಾರಿಂದ ಸಿಕ್ಕಿದೆ ಅಂತ ಅವನು ಚಿಂತನೆ ಮಾಡ್ತಾನೆ ಅದು ಆ ಭಗವಂತನ ಈಶ್ವರತ್ವ ನಿಂದು ನನಗೆ ಈಶ್ವರತ್ವ ಸಿಕ್ಕಿದೆ ಹೀಗೆ ಯಾವಾಗ ಚಿಂತನೆ ಮಾಡ್ತಾನೋ ಆಗ ಅವನಿಗೆ ಆ ಭಗವಂತನಲ್ಲಿ ಪ್ರೀತಿ ಹೋಗ್ತಾನೆ ತನ್ನ ಅಹಂಕಾರ ಕಡಿಮೆ ಆಗೋದು ಒಂದೇ ಭಗವಂತನಲ್ಲಿ ಪ್ರೀತಿ ಹುಟ್ಟುದು ಅಂತ ಒಂದು ಒಂದೇ ನಾಣ್ಯದ ಎರಡು ಮುಖ ಇದೆ ಅಹಂಕಾರ ಸಾಹಿತ್ಯ ಮತ್ತು ಭಗವಂತನಲ್ಲಿ ಪ್ರೀತಿ ನಿಮಗೆ ಭಗವಂತನ ಮೇಲೆ ಪ್ರೀತಿಯೂ ಇದೆ ಅಹಂಕಾರವೂ ಇದೆ ಅಂದರೆ ಆದ್ಯವಿದೆ ಪ್ರೀತಿಯಲ್ಲಿ ಅಹಂಕಾರ ಇಲ್ಲ ಅಂತ ಅದು ಹಾಲು ಹಾಲು ಅಂದ್ರೆ ಏನು ಗೊತ್ತ ಈಗ ಕೊಡಲು ಆ ಕೊಳದು ಅತ್ಯಂತ ಸುಶ್ರಾವ್ಯವಾಗಿ ಮಾಧುರ್ಯವಾದಂತಹ ಧ್ವನಿಯನ್ನ ಅದು ಹೊರಡಿಸ್ಬೇಕಾದ್ರೆ ಅದೇನಾಗಿರಬೇಕು ಒಳಗಡೆ ಟೊಳ್ಳಾಗಿರಬೇಕು ಯಾವುದು ಒಳಗಡೆ ಕೊಳ್ಳೆ ಆಗದೋ ಎಷ್ಟು ಕೊಡದೂ ಅದನ್ನು ಬಿಸಾಕ್ತಾರೆ ಅದನ್ನ ಇದು ಕೊಳ್ಳು ಮಾಡ್ಲಿಕ್ಕೆ ಹಾಕ್ಬೇಕು ಉತ್ತಮವಾದಂತಹ ಕೊಳ್ಳು ಕೊಳದು ಅಂತ ಹೇಳಿದ್ರೆ ಆ ಉತ್ತಮವಾದಂತಹ ಟೊಳ್ಳಿರ್ಬೇಕು ಒಳಗಡೆ ಕೇಳಿ ಕೊಳ್ಳು ಮಾಡುವುದು ಆ ಥೊಳ್ಳು ನಿರಹಂ ಭಾವ ಇರಬೇಕು ಆ ನಿರಹಂಭಾವದ ಕಲ್ಪನೆಯೇ ನಮ್ಮ ಈಶ್ವರತ್ವ ಈಶ್ವರತ್ವದಲ್ಲಿ ನಮ್ಗೆ ಇರಬೇಕು ನಾವು ಯಾವ್ಯಾವ ಅಧಿಕಾರದಲ್ಲಿರ್ತೀವಿಯೋ ಚೆನ್ನಾಗಿ ತಿಳ್ಕೊಳ್ಬೇಕು ಟ್ವೆಂಟಿ ಫೋರ್ ಅವರ್ಸ್ ಅದು ನೆನಪಲ್ಲಿರಬೇಕು ಇದು ಭಗವಂತನಿಂದ ನಮಗೆ ಅನುಗ್ರಹವಾದಂತಹ ಅವನ ಕೃಪೆಯಿಂದ ಅನುಗ್ರಹವಾದಂತಹ ಈಶ್ವರತ್ವ ನನ್ನ ಮಕ್ಕಳಿಗೆ ನಾನು ತಂದೆ ನನ್ನ ಹೆಂಡತಿಗೆ ನಾನು ಯಜಮಾನ ನನ್ನ ಕಚೇರಿಯಲ್ಲಿರತಕ್ಕಂತಹ ಎಂಪ್ಲಾಯೀಸ್ಗೆ ಅಥವಾ ಸ್ಟಾಫ್ಸಿಗೆ ನಾನು ಅಧಿಕಾರಿಯಾಗಿರ್ಬೋದು ಆದರೆ ಅವನ ದಯೆಯಿಂದ ಆಗಿರ್ಬೋದು ಅವನ ಈಶ್ವರತ್ವದಿಂದ ನನಗೆ ಈಶ್ವರತ್ವ ಸಿಕ್ಕಿದೆ ಹೀಗೆ ಅಂದಾಗ ನಿರಹಂಕಾರ ಬರುತ್ತದೆ ಅಹಂಕಾರ ಕೊಂಡು ಹೋಗುತ್ತೆ ಅದೇ ಅವನ ಮೇಲೆ ಪ್ರೀತಿ ಹಾಗೆ ಎರಡೂ ನಾವು ಅನೇಕ ಧಾರ್ಮಿಕ ಕ್ರಿಯೆಗಳನ್ನು ಮಾಡ್ತೇವೆ ಎಷ್ಟೊಂದು ಧಾರ್ಮಿಕ ಕ್ರಿಯೆಗಳನ್ನು ಮಾಡ್ಬೋದು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಅಷ್ಟೊಂದು ಧಾರ್ಮಿಕ ಕ್ರಿಯೆಗಳನ್ನ ಮಾಡಬೇಕು ಈ ಧಾರ್ಮಿಕ ಕ್ರಿಯೆಗಳು ಅವನ ಕೃಪೆಯಿಲ್ಲದೆ ನಡೆಯುವುದಿಲ್ಲ ಎಷ್ಟು ಮಾಡಿದ್ರೂ ಕೂಡ ಹಾಗೆನೇ ಅವನ ಕೃಪೆ ಇಲ್ಲ ಅಂತ ಹೇಳಿದ್ರೆ ಅದೇನೋ ಒಂದು ಉಲ್ಟನೆ ಆಗುತ್ತೆ ಆ ಪುಣ್ಯ ಅಂತಕ್ಕಂಥ ಧಾರ್ಮಿಕ ಕ್ರಿಯೆಗಳಿಂದ ಹುಟ್ಟಬೇಕಾದ್ರೆ ಅವನು ಅನುಗ್ರಹ ಮಾಡಬೇಕು ಆದ್ದರಿಂದ ಅವನ ಧರ್ಮ ಅವನೇ ಧರ್ಮ ನಾನು ಹೇಳಿದೆ ಹಿಂದಿನ ತರಗತಿಯಲ್ಲಿ ಧರ್ಮ ಅನ್ನೋದಕ್ಕೆ ಅರ್ಥವನ್ನು ಹೇಳ್ತಾ ಸಾಮಾನ್ಯವಾದಂತಹ ಅರ್ಥ ಏನು ಅಂತ ಹೇಳಿದ್ರೆ ಭಗವಂತ ಎಲ್ಲವನ್ನೂ ಧರಿಸಿರುವುದರಿಂದ ಅದು ಧರ್ಮ ಧಾರಣಾ ಧರ್ಮ ಇತ್ಯಾಹು ಧಾರಣೆ ಮಾಡುವುದರಿಂದ ಧರಿಸುವುದರಿಂದ ಭಗವಂತನನ್ನು ಧರ್ಮ ಅಂತ ಹೇಳ್ತಾರೆ ಈ ಧಾರ್ಮಿಕ ಕ್ರಿಯೆಗಳಿಂದವೂ ಕೂಡ ಅದೆಲ್ಲದರ ಒಂದು ಉದ್ದೇಶ ಅಥವಾ ಗುರಿ ಏನು ಅಂತ ಹೇಳಿದ್ರೆ ಭಗವಂತರೇ ಹೀಗಾಗಿ ಈ ಧಾರ್ಮಿಕ ಕ್ರಿಯೆಗಳಿಗೂ ಕೂಡ ಪರೋಕ್ಷವಾಗಿ ನಮ್ಮಲ್ಲಿರ್ತಕ್ಕಂತಹ ಏನೋ ಆ ಭಗವಂತನ ಕುರಿತಾದಂಥ ಪ್ರೀತಿಯೋ ಅದನ್ನು ತಿಳಿದುಕೊಂಡಿದೆ ಹೀಗಾಗಿ ಅವು ಕೂಡ ಧರ್ಮ ಅಂತ ಹೇಳಿದರು ಎಲ್ಲಿ ಭಗವಂತನ ಕುರಿತಾದಂಥ ಪ್ರೀತಿ ಧಾರ್ಮಿಕ ಕ್ರಿಯೆಗಳಲ್ಲಿ ಇಲ್ಲವೋ ಅದನ್ನ ಆಸುರಿ ಕ್ರಿಯೆಗಳನ್ನು ಹೇಳಬೇಕಷ್ಟೇ ಧರ್ಮ ಅವರ ಅಧರ್ಮವೇ ಅದನ್ನೇ ಭಗವಂತ ಹೇಳಿ ಅಶ್ವದ್ದಯಾ ಹುತಂ ದತ್ತಂ ತಪಸ್ತತ್ತಂ ಅಶ್ರದ್ಧೆಯಿಂದ ಮಾಡಿದಂತಹ ದಾನ ಅಶ್ರದ್ಧೆಯಿಂದ ಮಾಡಿದಂತಹ ಯಜ್ಞ ಅಶ್ರದ್ಧೆಯಿಂದ ಮಾಡಿದಂತಹ ಬೇರೆ ತಪಸ್ಸು ಇನ್ಯಾವ್ಯಾವ ಕರ್ಮಗಳಿದೆಯೋ ಅದು ಅಸದಿಚ್ಚುತ್ತದೆ ಅಸತ್ ಅಂತ ಹೇಳಿದುಕೊಳ್ಳುತ್ತದೆ ಅಸತ್ತಂದ್ರೆ ಏನೋ ಅಲ್ಲಿ ಭಗವಂತ ಇಲ್ಲ ಅಂತ ಸತ್ತಂದ್ರೆ ಏನೋ ಯಾವ ಕರ್ಮದಲ್ಲಿ ಭಗವಂತ ಇದ್ದಾನೆಯೋ ಅವನ ಮೇಲೆ ಪ್ರೀತಿ ಇದೆಯೋ ಅವನ ಮೇಲೆ ಶ್ರದ್ಧೆ ಇದೆಯೋ ಆ ಕರ್ಮ ಮಾತ್ರ ಸತ್ಕರ್ಮ ಅದನ್ನೇ ಭಗವಂತ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹರಿಯುತ್ತಿದ್ದಾನೆ ಓಂ ತತ್ ಸದ್ ಇತಿ ನಿರ್ದೇಶೋ ಅನ್ನುವಾಗ ಆ ಸತ್ ಅನ್ನುವಂತಹ ಪದಕ್ಕೆ ಸದ್ಭಾವೇ ಸಾಧುಭಾವೇ ಚದಿತ್ಯತೆ ಸತ್ ಅನ್ನುವಂತಹ ಶಬ್ದವನ್ನು ಯಾವ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಸದ್ಭಾವೆ ಒಳ್ಳೆಯ ಕಾರ್ಯ ಸಾಧು ಕಾರ್ಯ ಮತ್ತು ಸತ್ಕಾರ್ಯ ಯಾವ ಶಾಶ್ವತವಾಗಿ ಬೀಳುತ್ತದೆಯೋ ಯಾವಲ್ಲಿ ತತ್ವವಿದೆಯೋ ಅಂತಹ ಕಾರ್ಯಕ್ಕೆ ಸತ್ಕಾರ್ಯ ಈ ಧರ್ಮಗಳು ಧಾರ್ಮಿಕ ಕ್ರಿಯೆಗಳು ನಾವು ಮಾಡ್ತಕ್ಕಂಥ ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಹೋಮ ಆಗಿರ್ಬೋದು ಪಾರಾಯಣ ಆಗಿರ್ಬೋದು ಜಪ ಆಗಿರ್ಬೋದು ಇವೆಲ್ಲ ಧಾರ್ಮಿಕ ಕ್ರಿಯೆಗಳು ಈ ಧಾರ್ಮಿಕ ಕ್ರಿಯೆಗಳನ್ನು ನಾವು ಹೇಗೆ ಮಾಡ್ತೇವೆ ಅದ್ರ ಮೇಲೆ ನಮಗೆ ಭಗವಂತನಿಗೆ ಪ್ರೀತಿ ಬರ್ತದೋ ಇಲ್ಲೋ ಅಂತ ನಿರ್ಧಾರ ಭಗವಂತನಿಗೆ ಅರ್ಪಣೆ ಮಾಡಿ ಬ ಧಾರ್ಮಿಕ ಕ್ರಿಯೆಗಳನ್ನು ಮಾಡ್ತು ಅಂತ ಹೇಳಿದ್ರೆ ಶ್ರೀಕೃಷ್ಣಾರ್ಪಣ ಮತ್ತು ಹೀಗೆ ಮಾಡ್ತು ಅಂದ್ರೆ ಆಗ ಅದರ ಮೂಲಕ ಭಗವಂತನಿಗೆ ಪ್ರೀತಿ ಹುಟ್ಟದೆ ಆಗ ಧರ್ಮ ಕ್ರಿಯೆ ಎಂದು ಹೇಳಿದ್ರೆ ಅಧಾರ್ಣಕ ಕ್ರಿಯೆ ಎಷ್ಟೇ ಚೆನ್ನಾಗಿ ಮಾಡಿರ್ಬೋದು ಎಷ್ಟೇ ಊಟ ಆಡ್ತಿರ್ಬೋದು ಎಷ್ಟೇ ದಕ್ಷಿಣೆ ಕೊಟ್ಟಿರ್ಬೋದು ಎಷ್ಟೇ ಧೂಮಧಾಮ ಮಾಡಿರ್ಬೋದು ಭಗವಂತನ ಮೇಲೆ ಪ್ರೀತಿಯಿಂದ ಮಾಡಿದೋ ಶ್ರದ್ಧೆಯಿಂದ ಮಾಡಿದ್ರು ಅದು ಪ್ರಶ್ನೆ ಆಗ ಅವರು ಗ್ರೀ ಧರ್ಮ ಕೂಡ ಭಗವಂತನಲ್ಲಿ ಪ್ರೀತಿಯನ್ನು ಗಳಿಸ್ಕೊಳ್ಬೋದು ಎರಡನೇ ಅರ್ಥ ಮೂರನೇದಾಗಿ ನಮ್ಮ ಎಲ್ಲ ಯಶಸ್ಸುಗಳಿಗೆ ಕಾರಣ ಯಾರು ಆ ಪರಮಾತ್ಮ ಆ ಪರಮಾತ್ಮನ ಅನುಗ್ರಹ ಈ ಪರಮಾತ್ಮನ ಅನುಗ್ರಹ ಇಲ್ಲದೆ ನಾವು ಎಷ್ಟೇ ತಿಳ್ಕೊಂಡಿರ್ಬೋದು ನಾನ್ ಸಕ್ಸಸ್ ಆಗಿದ್ದು ನಾನ್ ಸಕ್ಸಸ್ ಆಗಿದ್ದು ಅಂತ ಅಲ್ಲುಡೆ ಎಲ್ಲಿ ನಾನು ಬನ್ನೋ ಅಲ್ಲಿ ಭಗವಂತ ಬರೋದಿಲ್ಲ ಅಲ್ಲಿ ಸಕ್ಸಸ್ ಇಲ್ಲ ಈ ಬರೋಣದಲ್ಲಿ ಒಂದು ಘಟನೆ ನಡೆಯಿತು ಡಾಕ್ಟರ್ ಶೈಲೇಶ್ ಮೆಹ್ತಾ ಅಂತ ಹೇಳಿ ಸುಪ್ರಸಿದ್ಧ ಹೃದಯ ಸಂಕೇತ ಒಬ್ಬ ದಂಪತಿಗಳು ಆ ದಂಪತಿಗಳಿಗೆ ಒಂದೇ ಒಂದು ಸಣ್ಣ ಫುಟ್ಟು ಹೆಣ್ಣುಮಗು ಆ ಹೆಣ್ಣು ಮಗುವಿಗೆ ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಅದಕ್ಕೆ ಹೃದ್ರೋಗ ಅದಕ್ಕೆ ಹಾರ್ಟ್ ಆಪರೇಷನ್ ಮಾಡಲೇಬೇಕಾಗ್ತದೆ ನಿಜವಾಗಿ ನಡೆದ ಘಟನೆ ಬರೋಳದಲ್ಲಿ ವೈದ್ಯರು ಇನ್ನೊಂದು ಚೆಕಪ್ ಮಾಡಿದ್ಮೇಲೆ ಅವ್ರು ಹೇಳಿದ್ರು ಈ ಮಗುವಿಗೆ ಆಪರೇಷನ್ ಆಗ್ಲೇಬೇಕು ಇಲ್ಲ ಅಂತ ಹೇಳಿದ್ರೆ ಆರು ತಿಂಗಳ ತಂದೆ ತಾಯಿ ಆಘಾತವಾಯಿತು ಏನ್ ಮಾಡೋದು ಅಂತ ಈ ಆಘಾತ ಆದ್ಮೇಲೆ ಏನ್ ಇನ್ನೇನ್ ಮಾಡೋದು ಈ ಫೇಮಸ್ ಡಾಕ್ಟರ್ ಯಾರಿದ್ದಾರೆ ಡಾಕ್ಟರ್ ಶೈಲೇಶ್ ಮೆಹ್ತಾ ಅವ್ರ ಹತ್ರ ಅವರು ಎಲ್ಲ ಪರೀಕ್ಷೆ ಮಾಡಿ ನಿರ್ಧಾರಕ್ಕೆ ಬಂದ್ರು ಇದಕ್ಕೆ ನಿಜವಾಗ್ಲೂ ಈ ಮಗುವಿಗೆ ಆಪರೇಷನ್ ಆಗಲೇಬೇಕು ಇಲ್ಲ ಅಂತ ಬೇರೆ ಇದಿಲ್ಲ ಆದರೆ ಈ ಆಪರೇಷನ್ ತುಂಬಾ ಡೇಂಜರಸ್ ಆಪರೇಷನ್ ತುಂಬಾ ಡೇಂಜರಸ್ ಆಪರೇಷನ್ ಮಗು ಉಳಿಯುತ್ತೋ ಇಲ್ಲವೋ ಹೇಳಿಕಾಗುತ್ತೆ ಆದ್ರೆ ಆಪರೇಷನ್ ಮಾಡಲಿಲ್ಲ ಅಂತ ಮಗುವಿನ ಆಯುಸ್ ಅಂತೂ ಆರು ತಿಂಗಳಿಗಿಂತ ಜಾಸ್ತಿ ಇಲ್ಲ ಅದಂತೂ ನಿರ್ಧಾರ ಹಾಗಿದ್ರೆ ಏನ್ ಮಾಡೋದು ವಿಧಿ ಇಲ್ಲದೆ ಆಯ್ತು ಅಂತ ಹೇಳಿ ಒಂದು ಆಪರೇಷನ್ಗೆ ದಿನ ಗೊತ್ತು ಗೊತ್ತು ಮಾಡುದು ಅದಕ್ಕಿಂತ ಮುಂಚೆ 3-4 दिन मगुन जो तू आत्र प्रति दिन मगुना तुम्हारे मगुव जो कूद कूद प्रार्थन प्रार्थन मगुव हणे मेले विभूतियों तरह आयो इन आपरेशन दिन तेर सरी आपरेशन थेट्र हम देखो ಶೈಲೇಶ್ ಮೇಹಿತಾ ಅವರು ಆ ಮಗುವನ್ನು ಆಪರೇಷನ್ ಮಾಡೋಕ್ಕಿಂತ ಮುಂಚೆ ಈಗ ಅನಸ್ತಿ ವಿಷ್ಯ ಕೊಡಬೇಕಲ್ಲ ಅರವಳಿಕೆ ಕೊಡೋಕ್ಕಿಂತ ಮುಂಚೆ ಮಗುವನ್ನು ಮಾತಾಡ್ತಾರೆ ಮಗು ನೀನೇನು ಭಯ ಪಡಬೇಕಾಗಿಲ್ಲ ನೀನಗೇನೂ ಆಗಲ್ಲ ಅಂತ ಅವರು ಧೈರ್ಯ ಕೊಡ್ತಾರೆ ಆ ಪಾಪ ಮಗು ಏನೂ ಗೊತ್ತಿಲ್ಲ ಆಪರೇಷನ್ ಅಂದರೆ ಏನು ಅದಕ್ಕೆ ಭಯ ಇದೆಯೇ ನಿಮ್ ಆದರೆ ಮಗುವನ್ನು ಮಾತು ಆ ಒಂದು ಅವ್ರ ವೈದ್ಯರು ಯಾವಾಗ ಈ ರೀತಿ ಪ್ರಶ್ನೆ ಹಾಕ್ತಾರೋ ನನಗೆ ಭಯ ಭಯ ಪಡ್ಬೇಡ ಆಗ ಮಗು ಏನು ಇದು ನೋಡಿದ್ರು ಅದು ಹೇಳ್ತು ನೀವು ಈಗ ನನ್ನ ಆಪರೇಷನ್ ಕರ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿ ನನ್ನ ಹೃದಯನ ಹೊರಗೆ ತೆಗಿತೀರಲ್ಲ ನನ್ನ ಹೃದಯದ ಹೊರಗೆ ತೆಗೀಬೇಕಾಗುತ್ತಲ್ಲ ಅಂತ ಹೌದು ಹೇಳ್ತಾರೆ ಆಗ ಮಗು ಹೇಳ್ತೇನೆ ನಾನು ನಮ್ಮ ಅಪ್ಪ ಅಮ್ಮ ಹೇಳಿ ಕೇಳಿದ್ದೀನಿ ನನ್ನ ಹೃದಯದಲ್ಲಿ ಭಗವಂತ ಇರ್ತಾನೆ ಅಂತ ನಾನು ನೋಡ್ಲಿಲ್ಲ ಆ ಹೃದಯದಲ್ಲಿ ಭಗವಂತ ಹೇಗಿದ್ದಾನು ನೋಡ್ಲಿಲ್ಲ ನೀವು ಹೇಗಿದ್ದರ ಹೃದಯ ಅಂತ ಇದ್ದಿರಲ್ಲ ಆಗ ಆ ಭಗವಂತ ಹೇಗಿರ್ತಾನೆ ಅನ್ನೋದನ್ನ ದಯವಿಟ್ಟು ನೀವು ನೋಡ್ಕೊಂಡಿರಿ ನನ್ನ ಆಪರೇಷನ್ ಆದ್ಮೇಲೆ ನನಗೆ ಅವನು ಹೇಗಿರ್ತಾನೆ ಅನ್ನೋದನ್ನ ದಯವಿಟ್ಟು ಹೇಳಿ ಅವಳಿಗೆ ಚೆನ್ನಾಗಿ ಉಂಟು ಡಾಕ್ಟರ್ ಇಂಥ ಹುಟ್ಟು ಮಗು ಆರು ವರ್ಷದ ಏನು ಹೀಗೆ ಮಾತಾಡುತ್ತಲ್ಲ ಒಳ್ಳೆ ವಿಜ್ಞಾನ ಥರ ಸರಿ ಅಂಥೇಳಿ ಆಮೇಲೆ ಆಯಿತು ಅಳವಡಿಕೆ ಚಿಕ್ಕಮದ್ ಕೊಟ್ಟರು ತೆರೆದ ಹೃದಯದ ಶಸ್ತ್ರಚಿಕಿತ್ಸೆ ಶುರುವಾಯಿತು ಶುರು ಆದಮೇಲೆ ಒಂದು ಕಾಂಪ್ಲಿಕೇಶನ್ ಬಂತು ಅದರಲ್ಲಿ ಏನು ಮಾಡೋದು ತೋರಿಸಲಿಲ್ಲ ಇದು ಹಂತದಲ್ಲಿ ಸಂಪೂರ್ಣ ರಕ್ತದ ಚಲನವನ್ನ ಎಲ್ಲ ನಿಂತೆ ಹೊಂದಿದೆ ಕೆಲಸ ಮಾಡಲು ನಿಂತೆ मेहता मेहतावरी गाबी आई आलोचने मगुड़ तक और फंडल प्रार्थने आप्रेशन थे डॉक्टर हे भगवंत नानो नान नानी निजवा शस्चिकित्से शस्ुचिकित्सा मा ಈ ಮಗು ನೀವು ನುರಿಸ್ಕೊಡುತ್ತೆ ಅದ್ರ ಮುಳತ್ಕೋ ಅಂತ ಹೇಳಿ ಅಲ್ಲೇ ಆಪರೇಷನ್ ಕೇಳಿದಂತೆ ಅವರು ಪ್ರಾರ್ಥನೆ ಮಾಡ್ತಾರೆ ನಿಜವಾದ ಇದು ಅವ್ರು ಪ್ರಾರ್ಥನೆ ಮಾಡಿದ್ದೇ ಮಾಡಿದ್ದು ಅದೇನು ಕಾರಣವೋ ಏನಕ್ಕೆ ಗೊತ್ತಿಲ್ಲ ತಕ್ಷಣ ಆ ರಕ್ತ ಚಾಲನೆ ಪುನಃ ಶುರುವಾಗ ಶುರುವಾಗ ಆರಂಭವಾಗಲಿಕ್ಕೆ ಇದಾಗಿ ಅವರೆಲ್ಲರಿಗೂ ಅಷ್ಟರಿಗೂ ಅಷ್ಟಿದೆ ಹೇಗಿದ್ರು ಏನು ಗಿರಾಕಲ್ಲ ಹೇಗಾಯಿತು ಏನು ಗೊತ್ತಿಲ್ಲ ಆಗ ಅವ್ರು ಡಾಕ್ಟರ್ ಹೇಳ್ತಾರೆ ನೋಡಿ ನಾವು ನಮ್ಮ ನಮ್ಮ ಇದರ ಮೇಲೆ ನಾವು ಭರವಸೆ ಇಟ್ಕೊಂಡಿರ್ತೇವೆ ನಾನು ತಕ್ಕಷ್ಟು ನಾನು ಇದು ಮಾಡಿದ್ದು ಹಾಗೆ ಮಾಡಿದ್ದು ಲೀಕ್ ಮಾಡಿದ್ದು ಅಂತ ಆದರೆ ಇಂತಹ ಪರಿಸ್ಥಿತಿಗಳಲ್ಲಿ ಆ ಕೇಸನ್ನು ಉಳಿಸಿಕೊಂಡು ಯಾರು ಹೇಗಾಯ್ತದೆ ಅದನ್ನು ನಾವು ನಾಸ್ತಿಕರಾದ್ರೆ ಹೇಳ್ಬಿಡ್ಬೋದು ಅನ್ಎಕ್ಸ್ಪ್ಲೈನ್ಡ್ ಅಂತ ಹೇಳ್ಬಿಟ್ರೆ ಆಗೋದು ಆಕ್ಸಿಡೆಂಟ್ ಅಂತ ಹೇಳ್ಬಿಟ್ರೆ ಆಗುತ್ತೆ ಅತ್ಯಂತ ಸುಲಭ ಸರಳ ಅಂದ್ರೆ ನನ್ನಿಂದ ವಿವರ್ಸಕ್ಕೆ ಆಗುದಿಲ್ಲ ಅಂತ ಇನ್ನೊಂದು ಸಲಿ ಹೇಳಂಕ್ ಆಯ್ತು ಇನ್ನೊಂದು ಪದ ಪದ ಬರ್ತಿ ಹೇಳ್ದಾಯ್ತಿ ಅದನ್ನೇ ಇನ್ನೊಬ್ರು ಹೇಳ್ತಾರೆ ಅದೃಷ್ಟ ಅಂತ ಅದೃಷ್ಟ ಅಂತ ಏನು ಕಣ್ಣಿಗ್ ಕಾಣದಿದ್ದು ಅಂತ ಅದೃಷ್ಟ ಅಂದ್ರೆ ಕಣ್ಣು ಕಾಣ್ತಾ ಕಣ್ಣಿಗೆ ಕಾಣಿದ್ಯ ಕಣ್ಣಿಗ್ ಕಾಣಿರೋದು ಅವಂದೇ ನಂತರ ಈ ಶತ ಚಿಕಿತ್ಸೆಯಲ್ಲ ಆದ್ಮೇಲೆ ಆ ಮಗು ಕೇಳ್ದಾಗ ಹೇಳ್ತಾರೆ ಮಗು ಅವರಿಗೆ ಈ ಮಗು ಪ್ರಶ್ನೆ ಕೇಳುತ್ತಲ್ಲ ನಾನು ಭಗವಂತ ನೋಡಿದ್ದೀರಾ ಏನೋ ಅಂತ ಏನು ಉತ್ತರ ಹೇಳೋದು ಅಂತ ಸರಿ ಆದ್ರೆ ಅವ್ರು ಹೇಳ್ತಾರೆ ಮಗು ನೀನು ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನೋ ಬಿಡ್ತಾನೋ ಹೇಗಿದ್ದಾನೆ ಅಂತ ಹೇಳಿ ಅದ್ರ ಬಗ್ಗೆ ನೀನು ಆದರ್ಶನೆ ಮಾಡಿಲ್ಲ ಆದ್ರೆ ಭಗವಂತ ಇದ್ದಾನೆ ಅನ್ನೋದನ್ನ ಅನುಭವಿಸಿ ಈ ಮಾತನ್ನ ಅವ್ರು ಹೇಳ್ತಾರೆ ಎಕ್ಸ್ಪರ್ಟ್ ಡಾಕ್ಟರ್ ಹಾಟ್ ಸ್ಪೆಷಲಿಸ್ಟ್ ಸೊ ಈ ಯಶಸ್ಸು ಈ ಯಶಸ್ಸು ಅದರ ಬಗ್ಗೆ ಹೇಳ್ತಾ ಈ ಯಶಸ್ಸು ಯಶಸ್ಸು ಯಶಸ್ಸು ಅಂತ ನಾವು ಹಾರಾಡ್ತಾ ಇರ್ತೇವೆ ನಮ್ಮ ಜೀವನದಲ್ಲಿ ಆ ಸಕ್ತಸ್ ಈ ಸಕ್ಸಸ್ಸು ಅದಾಯ್ತು ಇದಾಯ್ತು ಅಂತ ಈ ಸಕ್ಸಸ್ಸಿನ ಹಿಂದೆ ಏನದು ಶಕ್ತಿ ಯಾರ ಶಕ್ತಿ ಅದನ್ನ ನಾವು ನೆನೆಸ್ಕೊಂಡಾಗ ನಮ್ಮ ಅಹಂಕಾರ ಅವನೇ ಶರಣಾರ್ಥ ಆಗ ಅವನಲ್ಲಿ ಆ ಪ್ರೀತಿ ಬಂದಿದೆ ಇದು ಕೂಡ ಯಶಸ್ಸಿನ ಮೂಲಕ ಹೇಗೆ ಭಗವಂತ ಪ್ರೀತಿಯನ್ನ ನಾವು ಬೆಳೆಸ್ಕೊಳ್ಬಹುದು ಅಂತ ಹೇಳ್ಬೋದು ಎರಡನೆಯದಾಗಿ ಇನ್ನೊಂದನೆಯಾಗಿ ಕಂಪತ್ತು ನಮ್ಮ ಹೊಡತನದಲ್ಲಿ ಕಷ್ಟದ ಸಮಯದಲ್ಲಿ ನಾವು ಅವನ ಅಯ್ಯೋ ಅಂತ ಹೇಳಿ ಆರ್ತ ಆರ್ತರಾಗಿ ಅವನ್ನ ನೆನ್ಸುವುದು ಬೇರೆ ಆದ್ರೆ ನಮ್ಮ ಸಂಪತ್ತಿನ ಐಷಾರಾಮದ ನಮ್ಮ ಒಂದು ಸಮಯದಲ್ಲಿ ಅವನ ಆಗ ನಿಜವಾದ ಚರ್ಚೆ ಇರೋದು ನಮ್ಗೆ ನಿಜವಾದ ಪರೀಕ್ಷೆ ಇರತಕ್ಕಂಥದ್ದು ಯಾವಾಗ ನಮಗೆ ಸಂಪತ್ತು ಇರ್ತದೆಯೋ ಯಾವ ಆಲೋಚನೆಯೂ ಇರೋದಿಲ್ಲವೋ ಆಗ ಅವನ ಆಲೋಚನೆ ಬರಬೇಕು ಅವನು ಯಾಕೆ ನಮಗೆ ಆಲೋಚನೆ ಮಾಡಿದಂಗೆ ಮಾಡಿದ್ದಾನೆ ಊಟ ತಿಂಡಿ ಬಟ್ಟೆ ಆರೋಗ್ಯ ಎಲ್ಲವನ್ನೂ ಕೊಟ್ಟು ಅದರ ಆಲೋಚನೆಯನ್ನು ಮಾಡಿದ ಹಾಗೆ ಮಾಡಿದ ಹಾಗೆ ಮಾಡಿದ ಯಾಕೆ ಮಾಡಿದ್ದಾನೆ ಯಾಕೆ ಅಂತ ನನ್ನ ಕುರಿತಾಗಿ ಆಲೋಚನೆ ಮಾಡಯ್ಯ ಅವುಗಳ ಕುರಿತು ಬಿಡು ಅವುಗಳನ್ನ ನಾನು ನೋಡ್ಕೊಂಡಿದ್ದೀನಿ ನಾನ್ ನೋಡ್ಕೊಂಡಿದ್ದೀನಿ ಅವರ ಬಗ್ಗೆ ನಿನ್ನ ತಲೆ ಈಗ ಅದು ಬರಬಾರ್ದು ನಿನ್ ತಲೆ ನನ್ನ ಬಗ್ಗೆ ಬರ್ಬೇಕು ಅದಕ್ಕೋಸ್ಕರ ಫ್ರೀಯೇ ಮಾಡಿದ್ವಿ ನಿನ್ನ ತಲೆ ನಿನ್ನ ಮನ್ಸನ್ನ ಫ್ರೀ ಮಾಡಿದ್ದೀನಿ ಫ್ರೀ ಮಾಡ್ಕೊಟ್ಟಿದೀವಿ ಅವನು ಕೂಡ ಜನಕ್ಕೆ ಆಲೋಚನೆ ಮಾಡುವಂತ ಒಂದಿದೆ ಜಾಸ್ತಿ ಆಯ್ತು ಏನ್ ಮಾಡೋದು ಕುಡಿದು ಹಾಡು ಮಾಡ್ತೀವಿ ನೋಡಿ ಶ್ರೀಮಂತ್ರ ಈ ಯುವಕ ಯುವ ಯುವತಿಗಳು ಏನು ಹಾರಲ್ಲಿ ನೂಕು ನುಗ್ಗುದು ಸ್ಯಾಟರ್ಡೆ ನೈಟ್ ಅಂತ ಹೇಳ್ಬಿಟ್ರೆ ಆಗ ಅದಕ್ಕೆ ಹೊಸ ಒಂದು ಶಬ್ದ ಇಲ್ಲ ಅದೇ ಯಾಕೆ ಅಂತ ಹೇಳಿದ್ರೆ ಏನರ ಬಗ್ಗೆ ಚಿಂತೆ ಮಾಡೋಕಿಲ್ವಲ್ಲ ಎಕ್ಸಿಸ್ಟ್ ಟೆನ್ಷನ್ ಪ್ರಾಬ್ಲಮ್ ಆಯ್ತು ಅದು ಎಕ್ಸಿಸ್ಟ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಏನರ ಬಗ್ಗೆ ಚಿಂತೆ ಮಾಡಲಿಕ್ಕೆ ಇಲ್ವಲ್ಲ ಹಿಡ್ಕೊಳ್ಳೋಕೆ ಏನೂ ಇಲ್ವ ಸರಿ ಕುಡಿಯೋಣ ಮಾತ್ರ ಮಾಡೋದು ಕೊನೆಗೂ ಆ ಭಗವಂತನ ಕುರಿತಾದಂತಹ ಆಲೋಚನೆ ಬರ್ಬೋದು ಆದರೆ ಇಂತಹ ಸಂದರ್ಭದಲ್ಲೂ ಯಾರಿಗೆ ಭಗವಂತನ ಕುರಿತಾವಂತಹ ಆಲೋಚನೆ ಬರ್ತದೋ ಆಗ ಖಟ್ಟಾಗಿ ಅವನು ಉತ್ತರ ಕೊಡ್ತಾನೆ ಖಟ್ಟ ಕೊಡ್ತಾನೆ ಯಾಕೆಂದ್ರೆ ಅವನು ಅನುಕೋಷ ಭಗವದ್ಗೀತೆಯನ್ನು ಸ್ಥಾವ ಮಾಡಿದನು ಕೂಡ ಯಾರು ಯೋಗ ಭ್ರಷ್ಟರಾಗಿರ್ತಾರೋ ಯೋಗದಲ್ಲಿ ಸಾಧನೆಯನ್ನು ಮಾಡಿ ಗುರಿಯನ್ನು ಸೇರದೆ ಅರ್ಧ ದಾರಿಯಲ್ಲಿ ಕೈ ಬಿಟ್ಟಿರ್ತಾರೋ ಮುಂದಿನ ಜನರಲ್ಲಿ ಶ್ರೀಮತಾಂ ಗೆ ಹೇ ಅನ್ನುವಂತಹ ಶಬ್ದ ಇದೆ ಶುಚಿನಾಂ ಶ್ರೀಮತಾಂ ಏನ್ ಅಂದ್ರೆ ಏನು ಒಂದರ್ಥ ಇದು ಕೂಡ ನೀನ್ನೇನು ಆಲೋಚನೆ ಮಾಡಬೇಕಾಗಿಲ್ಲ ನಿನ್ನ ಸಾಧನೆಯ ಸಲಕರಣೆಗಳು ಏನೇನಿದೆಯೋ ಆ ಒಂದು ಫ್ಯಾಮಿಲಿಯನ್ನು ಸಿಗುವಂತೆ ನಾನು ವ್ಯವಸ್ಥೆ ಮಾಡಿದ್ದೇನೆ ಊಟ ತಿಂಡಿ ಬಟ್ಟೆ ಏನಪ್ಪು ನೀವು ಆಲೋಚನೆ ಮಾಡಬೇಕಾಗಿದೆ ನನ್ನ ಬಗ್ಗೆ ಆಲೋಚನೆ ಮಾಡಿ ಹಾರ ಇಪ್ಪತ್ನಾಲ್ಕು ಗಂಟೆ ಮಾಡು ಮುನ್ನೂರ ಅರವತ್ತೈದು ಗಂಟೆ ಮಾಡು ಅಂತಹ ಒಂದು ಅವಕರ್ಷಣೆ ಕೊಟ್ಟಿದ್ದಾನೆ ಅವಕಾಶ ಕೊಡ್ತ ಆ ಅವಕಾಶವನ್ನ ಹಾಳು ಮಾಡಿದ್ರೆ ಹೋಯ್ತು ಇದನ್ನ ಶ್ರಿಯ ಅನ್ನೋಲ್ಲಿ ನಾವು ನಂತರ ಜ್ಞಾನ ನಮ್ಮ ಪ್ರತಿಯೊಂದು ಜ್ಞಾನಕ್ಕೂ ಅವರನ್ನೇ ಗುರಿಯಾಗಿದ್ದಾಗಲೂ ಕೂಡ ಅವನ ಬಗ್ಗೆ ನಮ್ಮ ಪ್ರತಿಯೊಂದು ಜ್ಞಾನ ಕೇವಲ ಇನ್ಫಾರ್ಮೇಶನ್ ಸೆಕ್ಸ್ ಮಾಡಿಬಿಟ್ಟು ಗೊಬ್ಬರ ತರ ತಲೆಯಲ್ಲಿ ತುಂಬಿಕೊಳ್ಳೋದಲ್ಲ ಜ್ಞಾನ ಅವನ ಕುರಿತಾದಂತಹ ಜ್ಞಾನ ಏನಿದೆಯೋ ಅದೇ ಜ್ಞಾನ ಬೇರೆ ಎಲ್ಲ ಅಜ್ಞಾನ ಅವನು ಬಿಟ್ಟು ಬೇರೆ ಏನೇನಿದೆಯೋ ಏನೇನು ಪಾಂಡಿತ್ಯ ಇದೆಯೋ ಎಲ್ಲವೂ ಅಜ್ಞಾನ ಅವನ ಜ್ಞಾನ ಇದ್ರೆ ಅದೇ ಜ್ಞಾನ ಅದೇ ಸುಜ್ಞಾನ ಆಗ ಅವನಲ್ಲಿ ಪ್ರೀತಿ ಹೊಂದುತ್ತದೆ ಕೊನೆಯಲ್ಲಿ ವೈರಾಗ್ಯ ಈ ವೈರಾಗ್ಯ ವೈರಾಗ್ಯ ಅಂತ ಹೇಳಿ ನಾವು ಮಾಡ್ತೇವೆ ಆಗ ಯಾವಾಗ ಅವನಿಗಾಗಿ ವೈರಾಗ್ಯವನ್ನು ಮಾಡ್ತೇವ್ಯೋ ಅವನ ಪ್ರೀತಿಗೋಸ್ಕರ ವೈರಾಗ್ಯವನ್ನು ಮಾಡ್ತೇವೆಯೋ ಆದರೆ ವೈರಾಗ್ಯ ಅಂತ ಸಫಲವಾಗ್ತದೆ ಉದಾಹರಣೆಗೆ ನಮಗೆ ಅನೇಕ ವೇಳೆ ವೈರಾಗ್ಯಗಳು ಉಂಟು ನಮ್ಮ ಅತ್ಯಂತ ಪ್ರೀತಿ ಪಾತ್ರರಾದವರು ನಮ್ಮನ್ನು ಅಗಂತಾರ ಅದನ್ನ ಸ್ಮಶಾನ ವೈರಾಗ್ಯ ಅಂತ ಹೇಳ್ಬೋದು ಆದರೆ ಸ್ಮಶಾನದ ಟೀಚ ಬರುವವ್ರಿಗೆ ಏನು ಇದ್ರೂ ಇಲ್ಲ ಹಲವು ಬಗೆಯ ಅಂತ ವೈರಾಗ್ಯವನ್ನು ಶ್ರೀರಾಮಕೃಷ್ಣು ತಮ್ಮ ಅಸಮೀರಕ್ಕೆ ಹೇಳ್ಬಿಟ್ಟಿದ್ದಾರೆ ಮರ್ಕಟ ವೈರಾಗ್ಯ ಕೋತಿ ಥರ ಒಂದು ನಿಮಿಷ ಇರುತ್ತೆ ಒಂದು ನಿಮಿಷ ಇಲ್ಲ ಅಷ್ಟು ಕ್ಷಣಿಕವಾದಂತಹ ವೈರಾಗ್ಯ ಈ ವೈರಾಗ್ಯವೂ ಕೂಡ ಅವನನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಆದರೆ ಯಾವ ವೈರಾಗ್ಯದಲ್ಲಿ ಅವನ ಕುರಿತಾದಂಥ ಪ್ರೀತಿ ಇರುತ್ತದೋ ಅವನ ರಾಗ ಜಾಸ್ತಿ ಇರುತ್ತೋ ಆಗಲೇ ಆ ವೈರಾಗ್ಯ ಭಗವಂತ ಆ ಪ್ರಪಂಚದ ಕುರಿತಾದಂಥ ಅಟ್ರಾಕ್ಷನ್ ಕಡಿಮೆ ಆಗೋದು ವಿರಾಗ ಅನ್ಬರುತ್ತದೆ ಇಲ್ಲಿ ರಾಗ ಜಾಸ್ತಿ ಆದಾಗ ಭಗವತ್ನ ಕುರಿತಂತಹ ರಾಗ ಜಾಸ್ತಿ ಆದಾಗ ಪ್ರಪಂಚದ ಕುರಿತಾದಂತಹ ವಿರಾಗ ಜಾಸ್ತಿ ಆಗ್ತದೆ ಪ್ರಪಂಚದ ಕುರಿತಂತಹ ರಾಗ ಕಡಿಮೆ ಆಗ್ತದೆ ಇದು ಸೀಕ್ರೆಟ್ ಇದು ಆ ಭಗವತ್ ಅನ್ನುವಂತಹ ಶಬ್ದದ ವಾರಸ್ಯ ಅದನ್ನಿಲ್ಲಿ ಅವರು ಲೋಕೆ ಅತಿ ಭಗವದ್ಗುಣ ಶ್ರವಣ ಕೀರ್ತನ ಅದನ್ನು ಸುಂದರವಾಗಿ ಅಲ್ಲಿ ರಮಣ ಮಹರ್ಷಿಗಳು ಹೇಗೆ ನಾವು ಪ್ರಪಂಚದ ಮಧ್ಯದ ಸ್ನೇಹಿತರೂ ಕೂಡ ಹೇಗೆ ಆ ಭಗವಂತನ ಕುರಿತಾದಂತಹ ಚಿಂತನೆಯನ್ನು ಮಾಡಬಹುದು ಅನ್ನೋದಕ್ಕೆ ಸುಂದರವಾದಂತಹ ಒಂದು ದರ್ಶನ ಕೊಟ್ಟಿದ್ದಾರೆ ಒಬ್ಬರು ದಂಪತಿಗಳು ಅವ್ರಿಗೊಂದು ಪುಟ್ಟ ಮಗು ಅವನಿಗೊಂದು ಅವನಿಗೂ ಬಹುಶಃ ಒಂದು ಒಬ್ಬ ತಕ್ಷ ಆಗಿರ್ಬೋದು ಅವನಿಗೆ ಧ್ಯಾನ ಮಾಡಬೇಕು ಅಂದರೆ ಮಾಡಬೇಕು ಅಂತ ಏನೋ ಕೇಳಿಬಿಟ್ರಿ ನಾನು ಧ್ಯಾನ ಮಾಡಬೇಕು ಅಂತ ಅದೇ ಹೇಗೆ ಮಾಡೋದು ಅಂತ ಅಪ್ಪ ಅಮ್ಮನ ಕೇಳಿದ್ರೆ ಅಪ್ಪ ಗೊತ್ತಿಲ್ಲ ಅವ್ರು ಮಾಡಿದ್ರು ಅಂತ ಧ್ಯಾನ ಮಗು ನಮ್ಗೆ ಗೊತ್ತಿಲ್ಲ ಅಂಥೇಳಿ ಸರಿ ಅಂತ ಹೇಳಿ ಅವರು ರಮಣ ಕಾಣಬೇಕು ಅವ್ರು ಕೇಳ್ಬಿಟ್ಟಾರೆ ರಮಣ ಮನರ್ಷಿಗಳಿಗೆ ಅವರು ಕೇಳೋಣ ಈ ಮಗುವನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಆ ಮಗುವನ್ನ ಅವರ ಹತ್ರ ಕರ್ಕೊಂಡು ಬರ್ತಾರೆ ರಮಣ ಕೂತ್ಕೊಂಡಿದ್ದಾರೆ ಕರ್ಕೊಂಡು ಬಂದಾಗ ಏನು ಹೇಳ್ತಾರೆ ಆಗ ತಾಯಿ ಹೇಳ್ತಾರೆ ನೋಡಿ ನನ್ನ ಮಗನಿಗೆ ಧ್ಯಾನ ಮಾಡಬೇಕು ಅಂತ ತುಂಬಾ ಆಸಕ್ತಿ ಆದ್ರೆ ನಮ್ಗೆ ಯಾರಿಗೂ ಧ್ಯಾನ ಮಾಡುವಂತ ವಿಧಾನ ಗೊತ್ತಿಲ್ಲ ದಯವಿಟ್ಟು ತಾವು ಈ ಮಗುವಿಗೆ ಧ್ಯಾನ ಮಾಡುವಂತ ಒಂದು ಇದನ್ನ ಹೇಳಿ ಹೇಳ್ಕೊಡಿ ಅಂತ ಆಗ ರಮಣ ಆಯ್ತು ಅಂತ ತಂದೆ ತಾಯಿಗಳು ಬೇರೆ ಕೂತ್ಕೊಳ್ತಾರೆ ಮಗು ಹೇಳ್ತಾರೆ ಬಾಯಿ ಕೂತ್ಕೊಬಾ ಹೇಳಿ ಪಕ್ಕದಲ್ಲಿ ಕೂದ ಕೂಡ್ಸಿದ್ಮೇಲೆ ನಂತರ ಒಬ್ಬ ಧರ್ಮಾಧಿಕಾರಿಗಳು ಯಾರಿದ್ದಾರೆ ಅವರು ಕಿವಿ ಹತ್ರ ಕರೀತಾರೆ ಹತ್ರ ಕರಿಬಿಟ್ಟು ಕಿವಿಯಲ್ಲಿ ಏನೋ ಒಂದು ಉದ್ವಿಡ್ತಾರೆ ಸರಿ ಏನೋ ಗೊತ್ತಿಲ್ಲ ನಾನು ಧರ್ಮಾಧಿಕಾರಿಗಳು ಒಂದು ಕಾಲು ಗಂಟೆ ಬಂದುಬಿಟ್ಟು ಒಂದು ಎರಡು ಪಾತ್ರೆ ಎತ್ತೊಂದು ತಂದಿಡ್ತಾರೆ ಆ ಪಾತ್ರೆಯನ್ನು ತೆಗೆದು ನೋಡಿದಾಗ ಒಂದು ಪಾತ್ರೆಯಲ್ಲಿ ಒಂದು ದೋಸೆ ಇನ್ನೊಂದು ಪಾತ್ರೆಯಲ್ಲಿ ಕಾಯಿ ಚಟ್ನಿ ಫಸ್ಟ್ ಕ್ಲಾಸ್ ಈಗ ರಮಣ ಮಾಸಿಗಳು ಯಾವತ್ತೋ ಒಬ್ಬರೇ ತಿನ್ನೋರಲ್ಲ ಅವ್ರು ಏನು ಮಾಡ್ತಾರೆ ಆ ದೋಸೆಯನ್ನೆಲ್ಲ ಎಲ್ಲರಿಗೂ ಹಂಚಿಬಿಟ್ಟು ತಾವು ಸ್ವಲ್ಪ ತಗೊಂಡು ನಂತರ ಹಂಚಿ ಅಲ್ಲಿ ಆ ತಟ್ಟೆಯಲ್ಲಿ ಇನ್ನೊಂದು ಆರೇಳು ದೋಸೆ ಇರುತ್ತೆ ಸರಿ ಈಗ ಹುಡುಗನಿಗೆ ಆ ತಟ್ಟೆಯನ್ನು ಕೊಟ್ಟುಬಿಟ್ಟು ಹೇಳ್ತಾರೆ ನೋಡೋ ನಿನಗೆ ನಾನು ಹೇಳ್ತೇನೆ ಈಗ ಅದನ್ನು ನೀನು ಮಾಡಬೇಕು ನಿನ್ನ ಎದುರುಗಡೆ ಏನಿದೆ ದೋಸೆ ಇದೆ ಏಳೆಂಟು ದೋಸೆ ಇಟ್ಟಿದ್ದೇನೆ ಆ ದೋಸೆಯನ್ನು ನೀನು ತಿನ್ನಬೇಕು ಎಷ್ಟು ಸೌಲಭ್ಯ ಕೆಲಸ ಇದೆ ಇದಕ್ಕೂ ಧ್ಯಾನಕ್ಕೂ ಏನು ಸಂಬಂಧ ಅಂದರೆ ಒಂದು ನಿಮಿಷ ಈಗ ನಾನು ಹೀಗೆ ಬೆರದನ್ನು ಹೀಗೆ ಇಟ್ಕೊಂಡಿರ್ತೇನೆ ನೀನು ದೋಸೆಯನ್ನು ತಿಂತಾ ಇರಬೇಕೋ ನಾನು ಯಾವಾಗ ಹೀಗೆ ಅಂತೇನೋ ಆಗ ದೋಸೆಯನ್ನು ತಿನ್ನು ಬಿಟ್ಬಿಡ್ಬೇಕು ಹಾಗೆ ಮಾಡುವಾಗ ಮಾಡಿದ್ಮೇಲೆ ನಾನು ಯಾವಾಗ ಹೀಗಂತೇನೆಯೋ ಆಗ ನಿನ್ ತಟ್ಟೆಯಲ್ಲ ಒಂದು ದೋಸೆಯೂ ಇರಬಾರ್ದು ನೆನ್ಪಿಟ್ಟು ಇದು ಕಂಡೀಷನ್ ಆಯ್ತಾ ಹುಡುಗ ಒಪ್ಪದ ಖುಷಿ ಆಯ್ತು ಅವನಿಗೆ ಒಳ್ಳೆ ಆಟ ಆಗಿದೆ ಅಂತ ದೋಸೆ ಸಿಗ್ತ ಕಾಯಿ ಶಕ್ ಸರಿ ಇನ್ನು ಶುರು ಮಾಡ್ದ ದೊಡ್ಡ ದೊಡ್ಡದು ತುಣುಕ ಹಾಕೊಳಕ್ಕೆ ಸಣ್ಣ ಸಣ್ಣ ತುಣುಕು ಹಾಕೊಳಕ್ಕೆ ಇವರ ರಮಣ ಮನಸ್ಸಿಗಳ ಕೈ ಯಾವಾಗ ಸ್ವಲ್ಪ ಹೀಗೆ ಅಲ್ಲಾಡಕ್ಕೆ ಶುರು ಆಯ್ತಾ ಅವನು ಗಬಗಬಗ ಸ್ವ ನಿ ಶುರು ಮಾಡ್ದ ಹೀಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಅವನಿಗೆ ನೋಡ್ತಾನ ಕೈಯಿಂದ ನೋಡ್ತಾನೆ ತಿಂತಾನೆ ಕೈ ನೋಡ್ತಾನೆ ತಿಂತಾನ ಕೈ ನೋಡ್ತಾನೆ ತಿಂತಾನೆ ಹೀಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಅವನಿಗೆ ಈ ಇದು ಏನಾಯಿತು ಡೈರೆಕ್ಟಾಗಿ ಕೈ ಹೀಗೆ ಹೋಗ್ತಾ ಇದೆ ತಟ್ಟೆ ಮೇಲೆ ಅವನು ನೋಡ್ತಾ ಇದ್ದಲ್ಲಿ ಇಳಿದು ಬಿಡುತ್ತೆ ಕೈ ಇಳಿದು ಬಿಡುತ್ತೆ ಅಂತ ಅಷ್ಟು ಖಾಲಿ ಮಾಡಿದ್ರು ನೇನ್ ಪಟ್ ತಂದು ರಮಣ ಮಾಡ್ತಾರೆ ಅವ್ರಿಗೆ ಹೀಗೆ ಅನ್ನುವಾಗ ಒಂದು ಚೂರು ಅದೇನಿತ್ತು ಉಳಿದಿದ್ದು ಗವಪ್ಸ್ ಅಂತ ಒಳಗಡೆ ಭೇಷ ಏನದು ದೋಸೆ ತಿನ್ನೋಧ್ಯ ಅಲ್ಲ ನೀನು ದೋಸೆಯನ್ನು ತಿಂತ ಇರುವಾಗ್ಲೂ ಕೂಡ ನಿನ್ ದೃಷ್ಟಿಯಲ್ಲಿತ್ತು ನಿನ್ ದೃಷ್ಟಿಯಲ್ಲಿತ್ತು ನನ್ನ ಕೈ ಬೆರಳಿತ್ತು ದೋಸೆ ಅಂದ್ರೆ ಇರಲಿಲ್ಲ ಯಾವಾಗ ಎಳಸ್ಬಿಡ್ತಾರಪ್ಪಾ ಅಂತ ಯಾವಾಗ ಬೆರ ಇಳಿಸ್ಬಿಡ್ತಾರಪ್ಪ ಹೌದು ಏನ್ ಇಳಿಸ್ತಾರೆ ಅಂತ ಭಕ್ ಅಂತ ಏನಿತ್ತೋ ಅದನ್ನ ಒಳಗೆ ಹಾಕ ಹಾಗೆ ನಮ್ಮ ದೈನಂದಿನ ಜೀವನದಲ್ಲಿ ಎಷ್ಟೊಂದು ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಕೂಡ ಆ ಮನಸ್ಸಿನ ಒಂದು ಪೋರ್ಷನ್ ಒಂದು ಪಾರ್ಟ್ ಒಂದು ಭಾಗ ಅಂತಕ್ಕಂಥದ್ದು ಅದ ಎಷ್ಟು हमने भाग अस्पूानंद स्वामी ब्रह्मानंद रामकृष्णर मानसपुत्र रामकृष्ण मिशन मोटम अध्यक्ष राखव महाराज नम मे वागू साकुत ध्यान अथवा बहुत साक्षात्कार अंत सूलभ अरे एक्सामेशन बढ़ियों सूलभ अब ನೀವು ಅಷ್ಟು ಶ್ರಮ ಮಾಡಬೇಕಾಗಿಲ್ಲ ಅಷ್ಟು ಸಹಜವಾಗಿ ಆಗುತ್ತೆ ಆದರೆ ಕಿಂಚಿತ್ ಕಂಚಿತ್ ಕಿಂಚಿತ್ ಕಂಚಿತ್ ಕಿಂಚಿತ್ ಕಿಂಚಿತ್ ಕಿಂಚಿತ್ ಕಿಂಚಿತ್ ಅಭ್ಯಾಸ ಮಾಡ್ತಾ ಇರೋದು ಅಭ್ಯಾಸ ಎಲ್ಲ ಅಭ್ಯಾಸದಲ್ಲೇ ಇರೋದು ಎಲ್ಲ ಅಭ್ಯಾಸದಲ್ಲೇ ಇರೋದು ಅದನ್ನೇ ಶ್ರೀರಾಮಪ್ಪು ಹೇಳುದು ಏನದು ಅಂತ ಹೇಳಿದ್ರೆ ಅವರು ಆ ಒಂದು ಹೆಂಗಸಿನ ಉದಾಹರಣೆ ಕೊಡ್ತಾರೆ ಹಳ್ಳಿ ಹೆಂಗು ಅವಳು ಏನು ಒಂದೇ ಸಮನೆ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳು ಮಾಡ್ತಾ ಇದ್ದಾಳೆ ಅವನಕ್ಕಿ ಕೊಡ್ತಾ ಇರ್ತಾಳಲ್ಲ ಈ ಕುಟ್ಟಿ ಅವರಕ್ಕಿ ಮಾಡ್ತಾ ಇರ್ತಾಳೆ ಒಂದು ಕೈಯಲ್ಲಿ ಇಟ್ಕೊಂಡಿದ್ದಾಳೆ ಇನ್ನೊಂದು ಕೈಯಲ್ಲಿ ಈ ವ್ಯವಹಾರಕ್ಕೆ ಬರ್ತಾ ಇದಲ್ಲ ಅವರತ್ತ ವ್ಯವಹಾರ ಮಾಡ್ತಾರೆ ನಿಮ್ಗೆ ಎಷ್ಟು ಇದು ಅದನ್ನು ತಗೊಂಡೋಗಿ ಏನ್ ಚಿಲ್ಲರೆ ಇದೆ ನಾನು ವಾಪಸ್ ಕೊಡಿ ಅಂತ ಹೇಳ್ತಾ ಅವ್ರು ತಲೆ ಬೇರೆ ಇದೆ ಇದೆ ಒಂದು ಕೈಯಲ್ಲಿ ಕುಡ್ತಾ ಇದ್ದಾಳೆ ಮತ್ತೊಂದು ಕೊಡ್ತಾ ಇದ್ದಾಳೆ ಇನ್ನೊಂದು ಇದರಲ್ಲಿ ಸನ್ಯಪಾನ ಮಾಡ್ತಾ ಇರ್ತಾನ ಮಗುವಿಗೆ ಮೊದಲೇ ಹಾಲನ್ನ ನುಣಿಸ್ತಾ ಇದ್ದಾಳೆ ಅದಲ್ಲದೆ ಅವರ ತಲೆಯದ ಎಲ್ಲಿದೆ ಅಂದ್ರೆ ಎಲ್ಲಿ ಒಳಗಡೆ ಕೈಯಲ್ಲಿ ಹೀಗೆ ಹಾಕ್ತಾ ಇದ್ದಾಳಲ್ಲ ಹ ಇದಕ್ಕೆ ಒನಕೆ ಅದು ಎಲ್ಲಿ ಜಿ ಹೋಗಬಾರದು ಈ ಕೈ ಈ ಕೈ ಒಳಗಡೆ ಅಕ್ಕಿ ಹೀಗೆ ತಳ್ತಾ ಇದ್ದಾಳಲ್ಲ ಅವಳೆಲ್ಲಾರು ಜಾಸ್ತಿ ತನ್ನ ತಲೆಯ ಹಂಡ್ರೆಡ್ ಪರ್ಸೆಂಟ್ ಒಂದು ಕೊಟ್ಟರೆ ಇದು ಹೋಗ್ತೇವೆ ಆ ಕಿಂಚಿತ್ ಭಾಗ ಮನಸ್ಸಿನ ಕಿಂಚಿತ್ ಭಾಗ ಅಲ್ಲಿದೆ ಎಲ್ಲಿ ಜಿಜ್ ಹೋಗ್ಬಿಡುತ್ತೋ ಅಂತ ಹಾಗೆಯೇ ನಮ್ಮ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿವಸ ಏನೇನು ಕೆಲಸ ಕಾರ್ಯಗಳು ನಡೀತಾ ಇರುತ್ತೋ ಉತ್ತರ ಆಡೋದ್ರಿಂದ ನಮ್ಮ ಆಫೀಸ್ ಕೆಲಸ ಆಗಿರ್ಬೋದು ನಮ್ಮ ಮನೆ ಕೆಲಸ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಕಿಂಚಿತ್ ಭಾಗ ಅಲ್ಲೇ ಇರಬೇಕು ಅವ್ರು ಹೇಳ್ತಾರೆ ಯಾರಿಗೆ ಬೆನ್ನಲ್ಲಿ ಕುರು ಅವರು ತಮ್ಮ ಕೆಲಸ ಕಾರ್ಯಗಳನ್ನು ದಿನನಿತ್ಯವೂ ನಡ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಆದ್ರೆ ದೃಷ್ಟಿಯಂತ ಎಲ್ಲಿದೆ ಬೆಂದ್ ಮೇಲೆ ನೋಯ್ತಾ ಇದಿಲ್ಲ ಅವಾಗವಾಗ ರೆಡ್ ಐಟಿಂಗ್ ಕುಡಿತಾ ಇರ್ತೈ ನಾನಿದೀನಿ ನಾನಿದ್ದೀನಿ ನಾನಿದ್ದೀನಿ ಆಂಬುಲೆನ್ಸ್ ನಾನಿದ್ದೀನಿ ಅಂತ ಹಾಗೆ ಆ ಭಗವಂತ ಅನ್ನೋದು ನಿಮ್ಮ ಹೃದಯದಲ್ಲಿ ಹೇಳ್ತಾ ಇರ್ಬೇಕು ನಿಲ್ಲಿಸಿದೆ ನಾನಿದ್ದೀನಿ ನಾನಿದೀನಿ ನಾನಿದ್ದೀನಿ ಅಂತ ಅದು ಅದು ಲೋಕೇ ಭಗವದ್ ಗುಣ ಶ್ರವಣ ಈ ಇದಕ್ಕೆ ಏನಪ್ಪಾ ಬೇಕು ಅಂತ ಆ ಭಗವಂತನಲ್ಲಿ ತದೇಕ ದೃಷ್ಟಿ ಬೇಕು ನಿಷ್ಠೆ ಬೇಕು ಪ್ರೀತಿ ಬೇಕು ಆದಾಗ ಮಾತ್ರ ನಮಗೆ ಅದರಲ್ಲಿ ಇದು ಸಾಧ್ಯ ಈ ಪ್ರೀತಿಯ ಮಾತುಕತೆ ಬಂದಾಗ ಆ ತದೇಕ ದೃಷ್ಟಿಯ ಮಾತ್ರತೆ ಬಂದಾಗ ನನಗೆ ಈ ತುಗಲ ಕಾಲದ ಮಹಮ್ಮದ್ ಗೃಹಣಿಯ ಒಂದು ಕತೆ ನೆನಪಾಗುತ್ತೆ ಮಹಮ್ಮದ್ ಗಝ್ನಿಗೆ ಒಬ್ಬ ಅವನು ರಾಜ್ಯದ ಬೇರೆ ರಾಜ್ಯಗಳ ಮೇಲೆ ಮುಸಲ್ಮಾನ ರಾಜ್ಯದ ಮೇಲೆ ದಂಡ ಮಾಡಿದಾಗ ಅನೇಕ ಗುಲಾಮರನ್ನ ಅವರು ಖರೀದಿಸುತ್ತಾರೆ ಹಾಗೆ ಅವನಿಗೊಬ್ಬ ಗುಲಾಮ ಸಿಕ್ಕಿಲ್ಲ ಅನೇಕ ಗುಲಾಮರು ಅವ್ನಿಗೊಬ್ಬ ಗುಲಾಮ್ ಇಷ್ಟ ಆಗಿತ್ತು ಆ ಗುಲಾಮನ ಖರೀದಿಸುತ್ತಾರೆ ಆ ಗುಲಾಮನ ಹೆಸರು ಅಯಾನ್ತ ಅವನಿಗೆ ಆ ಗುಲಾಮ ಎಷ್ಟಿಷ್ಟ ಆಗ್ತಾನೆ ಅಂತ ಕೇಳಿದ್ರೆ ಆ ಗುಲಾಮ ಅವನು ಮುಂಚೆ ಮುಂಚೆ ಅವನ ಗುಲಾಮ ನಂತರ ಅವನು ಆ ಗುಲಾಮನನ್ನ ಅಯಾಜ್ನ ತನ್ನ ಸ್ವಂತ ಮಗನಂತೆ ನೆಂಚ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ ಅಷ್ಟು ಪ್ರೀತಿಯನ್ನ ಅವನು ಹಂಚುತ್ತಿದ್ದ ಕೊನೆಗೆ ಯಾವ ಹಂತಕ್ಕೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಅವನು ಈ ಅಯಾಜ್ನನ್ನ ತನ್ನ ರಾಜ್ಯದ ಮಂತ್ರಿಯನ್ನಾಗಿ ನೇಮಿಸುವಂತ ಮಂತ್ರಿಯನ್ನಾಗಿ ನೇಮಿಸ್ತಾನ ಬೇರೆ ಮಂತ್ರಿಗಳಿಗೆ ಯಾರು ಆ ನಿಜವಾದ ಮಂತ್ರಿಯ ಮಕ್ಕಳ ತಾನಿಂದಲೇ ಮಂತ್ರಿ ಪದವಿಗಿರುತ್ತೆ ಅವರು ಹೊಟ್ಟೆಗೆ ಇವನೇನು ಒಬ್ಬ ದಾಸ ಒಬ್ಬ ಗುಲಾಮ ಅವನನ್ನು ಇವನು ನಮ್ಗೆಂತೂ ಉನ್ನತವಾದಂತ ಮಂತ್ರಿಯನ್ನಾಗಿ ಮಾಡಿದ್ದಾನೆ ನಾನು ಕೇಳ್ದು ಹೇಗಾದರೂ ಮಾಡಿ ಮಂತ್ರಿ ಪದವಿಯನ್ನು ಕೆಳಗಿಳಿಸಬೇಕು ಅಂತ ಹೇಳಿ ಅವರನ್ನು ಮಸೂದ್ ಮಾಡಲಿಕ್ಕೆ ಶುರು ಮಾಡಿ ಪ್ಲಾನ್ ಹಾಕಿ ಶುರು ಮಾಡಿ ಹೀಗೆ ಮಾಡಿ ಒಬ್ಬರು ಯಾರು ಚೀಫ್ ಮಿನಿಸ್ಟರ್ ಇಂಜಿನಾರ್ ಅಂತಾರೋ ಕರ್ಕೊಂಡು ಹೋಗ್ತು ಕರ್ಕೊಂಡು ಹೋಗಿ ಹೈಕಮಾಂಡಿಗೆ ಇದು ಹೇಳಿ ನೋಡಿ ದಯವಿಟ್ಟು ಇವನು ಕೆಳಗಿಳಿಸಿ ಈಗ ನಾಟಕ ನಡೀತಾ ಇದೆಯಲ್ಲ ಆತ ದಯವಿಟ್ಟು ಇವನು ಕೆಳಗಿರಿ ಇವನಿಗೆ ಏನು ಯೋಗ್ಯತೆ ಇದೆ ಹೇಳಿ ಇವನು ಗುಲಾಮ ಅನಕ್ಷರತ್ತ ಇವನಿಗೆ ಪ್ರಾಪಂಚಿಕ ವಿಷಯಗಳ ಒಂದೂ ಜ್ಞಾನ ಇಲ್ಲ ಪ್ರಾಪಂಚಿಕ ವಿಷಯಗಳ ಜ್ಞಾನ ಇಲ್ಲ ಸಾಮಾನ್ಯ ಜ್ಞಾನವಿಲ್ಲದೆ ಇವನು ರಾಜ್ಯವನ್ನು ಹೇಗೆ ಯಾವ ದೃಷ್ಟಿಯಿಂದ ನೋಡ್ತಾನೆ ನಿಮಗೆ ಯಾವ ಉಪದೇಶವನ್ನು ಕೊಡ್ತಾನೆ ಮಂತ್ರಿ ಅಂತ ಹೇಳಿ ಮಾಡಬೇಕು ಏನು ಸಲೆಯನ್ನು ನೀಡ್ತಾನೆ ಆ ಸಭೆಯನ್ನು ಕಳ್ಕೊಂಡು ನೀವೇ ರಾಜ್ಯವಾರ ಆಡ್ತೀರಾ ಅದು ರಾಜ್ಯ ಹೇಗೆ ಸೃಷ್ಟಿ ತಲಿಕ್ಕೆ ಸಾಧ್ಯ ಆದ್ರಿಂದ ಈಗ ಮಂತ್ರಿ ಆಗಲಿಕ್ಕೆ ಯೋಗ್ಯ ಇಲ್ಲ ದಯವಿಟ್ಟಿನ ಕಳೆದಿರ್ತೀವಿ ಅಂತ ಹೇಳ್ತಾರೆ ರಾಜ ಗಜ್ನಿ ನನಗೆ ಕೇಳೋದಿಲ್ಲ ಅವನು ಹೇಳ್ತಾನೆ ನೋಡ್ರಪ್ಪ ನಿಮಗೆ ಸಮಯ ಬಂದಾಗ ನಮಗೆಲ್ಲ ಒಂದಾನೊಂದು ಸಮಯದ್ದು ಗೊತ್ತಾಗತ್ತೆ ಇವನು ಯೋಗ್ಯತೆ ಏನು ಅವನು ನಿಜವಾಗಿಯೂ ಅವನೊಬ್ಬ ಕಳ್ಳಕ್ಕೆ ಹೊರಮ ಆಗಿದ್ರೆ ಅವನಿಲ್ಲಿಂದ ನಾವು ಓಡಿಸೇ ಓಡಿಸ್ತೇವೆ ಸರಿ ಇದೆಲ್ಲ ಆಯಿತು ಮಾತುಕತೆ ಆಯಿತು ಸುಮಾರು ತಿಂಗಳುಗಳೇ ಉಳಿ ಈದ್ ಮಿಲಾಲ್ ಹಬ್ಬವೂ ಆಯಿತು ಅದರ ಆ ಹಬ್ಬದ ಮಾರನೇ ದಿವಸ ಎಲ್ಲ ಮಾರನೇ ದಿವಸ ರಾಜನಿಂದ ಒಂದು ಸುದ್ದಿ ಬರುತ್ತೆ ಈ ತರ ನಾವು ಮಂತ್ರಿಗಳು ಯಾರ್ಯಾರು ಸಾಮಂತರು ಸೈನಿಕರು ಯಾರಿದ್ದಾರೋ ಅವ್ರ ಮೇಲೆ ತುಂಬಾ ನಾವು ಸಂತೋಷವನ್ನು ಹೊಂದಿದ್ದೇವೆ ನಮ್ಮ ಎಲ್ಲ ಯಶಸ್ಸಿಗೂ ಕೂಡ ನೀವೆಲ್ಲರೂ ಸಮೀಗಾಗಿ ನಾವು ಈ ಸಂತೋಷದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಈ ದಿವಸ ಬೆಳಿಗ್ಗೆಯಿಂದ ರಾತ್ರಿಗಂತ ಅತ್ಯಂತ ಸಂಭ್ರಮದಿಂದ ಒಂದು ಔತಣಕೂಟವನ್ನ ನರ್ತನ ಕೂಟವನ್ನು ಏರ್ಪಟ್ಟಿದ್ದೇವೆ ಅಂತ ಹೇಳಿ ಅವನು ಏರ್ಪಟ್ಟ ಬೆಳಿಗ್ಗೆಯಿಂದಲೇ ವಿವಿಧ ಭಕ್ಷ್ಯ ಭೋಜ್ಯಗಳು ಅಲ್ಲಿ ಆ ಒಂದು ರಸ್ತೆ ಏನಿದೆಯೋ ಆ ರಸ್ತೆಯ ಕೊನೆಯಲ್ಲಿ ವಿವಿಧ ಭಕ್ಷ್ಯ ಭೋಜ್ಯಗಳನ್ನ ಇದನ್ನ ಏನೇನೋ ಮದರೆ ಏನೇನಿರುತ್ತೋ ಅದನ್ನೆಲ್ಲ ಇಟ್ಬಿಟ್ಟಿರ್ತ ಅಲ್ಲಿ ಎಲ್ಲ ಯೋಜಿಯವರು ಬಂದು ಅಲ್ಲಿ ನರ್ತನ ಎಲ್ಲ ಅದು ಶುರುವಾಗಿರುತ್ತೆ ಮಂತ್ರಿಗಳಿಗೆ ಸ್ಪೆಷಲ್ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಮಂತ್ರಿಯ ಮನೆಗೂ ಏನೇನು ರಸ್ತೆಯಲ್ಲಿ ನಡೀತಾ ಇದೆಯೋ ಅವರವ್ರ ಮನೆಯಲ್ಲೇ ನಡೀತೀವಿ ಏನೇನು ನರ್ತನ ಇದೆಯೋ ಏನೇನು ಭಕ್ಷ್ಯಭೋಜ್ಯಗಳಿದೆಯೋ ಪೇಯಗಳು ಏನೇನಿದೆಯೋ ಆ ಯಾವ್ಯಾವ ಇದೆಯೋ ಎಲ್ಲವೂ ಕೂಡ ಅವರಲ್ಲಿ ನಡೀತಾ ಇದೆ ಬೆಳಿಗ್ಗೆಯಿಂದ ಸರಿ ನಡೀತು ಏನು ಖುಷಿಯೋ ಖುಷಿ ಅವರ ಪರಿವಾರದವರಿಗೆ ಆಹಾ ನೀ ಅವರ ನಾಲ್ಕು ನಾಲ್ಕು ಕಣ್ಣಿಂದೂ ಇನ್ನೆಲ್ಲೂ ನೋಡೇ ಇಲ್ಲ ಇಂತಹ ವೈಭವವನ್ನು ಅರಮನೆಯಲ್ಲೂ ಕೂಡ ನೋಡಿರಲಿಲ್ಲ ಇಷ್ಟಿರ್ಬೇಕಾದ್ರೆ ಒಂದು ಸುದ್ದಿ ಬಂತು ಅರಮನೆಯಿಂದ ರಾಜನಿಗೆ ಹುಷಾರಿಲ್ಲ ತುಂಬಾ ಸೀರಿಯಸ್ ವೈದ್ಯರು ಚೆಕಪ್ ಮಾಡ್ತಾ ಇದ್ದಾರೆ ಅಂತ ಈ ಸುದ್ದಿ ಬಂದ ತಕ್ಷಣ ಒಬ್ಬೊಬ್ಬರು ಒಂದೊಂಥರ ತಗತಿ ತೆಗೆದು ಒಬ್ಬರು ಹೇಳಿದ್ರು ಅಯ್ಯೋ ಇಂತಹ ದಿವಸವೇ ನೀ ನಮ್ಮ ರಾಜನಿಗೆ ಹೀಗಾಗಬೇಕಾಗಿದ್ರೆ ಅಂತ ಕೆಲವರು ಕೆಲವರು ಅಯ್ಯೋ ರಾಮ ನಾ ಹೋದ್ರೆ ಏನಾಗತ್ತೆ ಬಿಡಿ ವೈದ್ಯರು ತಾನೇ ನೋಡೋದು ನಾವು ಸಾಯಂಕಾಲ ಹೋದ್ರೆ ಆಯಿತು ಹೇಗಿದ್ದಾನೆ ಅನ್ನಬೇಕು ವಿಚಾರ ಮಾಡಿದ್ರೆ ಆಯಿತು ಅಯ್ಯೋ ನಮ್ಮ ರಾಜನಿಗೆ ಬರಬೇಕಾಗಿತ್ತೆ ಆ ಪಕ್ಕದ ರಾಜನಿಗೇನಾಗಿತ್ತು ಅವನಿಗಾದ್ರೂ ಬರಬಾರ್ದಾಗಿತ್ತೆ ಅಂತ ಗೋಲಿಕೊಂಡು ಬಡೋ ಬಡೋ ಅಂದ್ಕೊಂಡು ಅಂದ್ಕೊಂಡೇ ಸರಿ ಈಗಾಗಲೂ ಅವರು ಜಪಯ್ಯಾಸು ಹೋಗಲಿಲ್ಲ ಅಲ್ಲಿ ಅರಮನೆಗೆ ಆರಾಮಾಗೇ ಇದ್ರು ಸಾಯಂಕಾಲ ಆಯಿತು ಸಾಯಂಕಾಲ ಆದಮೇಲೆ ಸಾಯಂಕಾಲ ಮತ್ತೆ ಇಳಿದ್ರು ಇದೆಲ್ಲ ನರ್ತನದ ಮತ್ತು ಬಾಂಧನ ಮತ್ತು ಎಲ್ಲ ಇಳಿದ ಮೇಲೆ ಎಲ್ಲ ಹೋಗ್ತಾರೆ ರಾಜನ ಬೆಳಿಗ್ಗೆ ಹೋಗಿ ಕಾವಂ ತಮ್ಮ ಆರೋಗ್ಯ ಸರಿ ಅಂತ ಹೇಳಿ ಕೇಳವಿ ಈಗ ತಮ್ಮ ಆರೋಗ್ಯ ಹೇಗಿದೆ ಚೆನ್ನಾಗಿದೆಯಾ ಏನು ಅಂತ ಅವರು ಕೇಳ್ತಾ ಇದ್ದಾರೆ ಈ ಕೇಳುವಾಗ ನೋಡ್ತಾರೆ ರಾಜ ಆರಾಮಾಗಿಯೇ ಇದ್ದಾನೆ ಏನೂ ಆದಂಗೆ ಇಲ್ಲ ಅವನಿಗೆ ಪಕ್ಕದಂತ ಅಯಾಸ ಕೂತಿದ್ದಾನೆ ರಾಜ ಹೇಳ್ತಾನೆ ನನ್ನ ಆರೋಗ್ಯ ಏನು ಚೆನ್ನಾಗಿದೆ ಆದರೆ ನಿಮ್ಮ ನಿಯತ್ ಚೆನ್ನಾಗಿಲ್ಲ ಅಂತ ಹೇಳಿ ಇವತ್ತು ನನ್ಗೆ ಗೊತ್ತಾಯ್ತವ ಯಾವಾಗ ಬೆಳಿಗ್ಗೆ ನನ್ನ ಆರೋಗ್ಯ ಸರಿ ಅಂತ ಹೇಳಿ ಅರಮನೆಯಿಂದ ನನ್ನ ಸುದ್ದಿ ಕಳಿಸಿತ್ತು ಆಗ ಮೊಟ್ಟ ಮುಂದೆದಾಗಿ ನನ್ನ ಆರೋಗ್ಯದ ವಿಚಾರಣೆಗೆ ಬಂದವನು ಈ ಆಯಾಸ ತನ್ನ ಸಂಭ್ರಮವನ್ನ ಎಲ್ಲವನ್ನೂ ತೊರೆದು ನನ್ಗೋಸ್ಕರ ತೊರೆದು ಓಡ್ಬಂದ ಅವನಿಗೆ ಹೇಗೆ ರಾಜ ಅವನು ಮೌಲ್ಯಕ್ಕೋಸ್ಕರ ಓಡ್ದ ಈಗ ಈಗ ನಿಜವಾಗಲೂ ಹೇಳಿ ಅವನ ನಿಯಂತ್ರಣ ಸರಿಯಾಗಿದ್ಲು ನಿಮ್ಗಳು ನಿಯಂತ್ರಣ ಸರಿಯಾಗಿದ್ಲು ಅಂತ ಇಲ್ಲೇ ಪರೀಕ್ಷೆ ಆಯ್ತಲ್ಲ ಎಲ್ಲ ಮುಖ ತಪ್ಪಗಾಯ್ತವೇನ್ ಮಾಡ ಇದು ತದೇಕ ದೃಷ್ಟಿ ಅಂತ ಭಗವಂತನ ಕುರಿತಾದಂತ ಪ್ರೀತಿ ನಮ್ಗೆ ಯಾವಾಗಿದೆಯೋ ಆವಾಗ ನಮ್ಮ ಸುಖ ನಮಗೆ ಗೊತ್ತಾಗಬಾರದು ನಮ್ಮ ಕಷ್ಟಗಳು ನಮಗೆ ಗೊತ್ತಾಗಬಾರದು ಎಲ್ಲವನ್ನು ಬಿಟ್ಟು ಆ ಮನಸ್ಸು ಭಗವಂತನ ಕುರಿತಾದ ಚಿಂತೆಯನ್ನು ಮಾಡಬೇಕು ಅವನಿಗೇನಾಗಿದೀ ಇವತ್ತು ಅವನೇನ್ ಮಾಡ್ತಾ ಇದ್ದಾನೇನು ಅವನನ್ನ ಹೇಗೆ ಕೀರ್ತನೆ ಮಾಡೋದು ಅವನನ್ನು ಹೇಗೆ ಭಣನೆ ಮಾಡೋದು ಅವನನ್ನು ಹೇಗೆ ಆರಾಧನೆ ಮಾಡೋದು ಆ ಮನಸ್ಸು ತೈಲ ಧಾರಿಂತೆ ಒಂದು ಭಾಗದಲ್ಲಿ ಹರಿತಾ ಇರಬೇಕು ಒಂದು ಪಾದಗಳಲ್ಲಿ ಆಗ ಅದು ಲೋಕೇಪಿ ಭಗವದ್ಗುಣ ಶ್ರವಣ ಕೀರ್ತನಾ ಅಂತ ಅನಿಸ್ಕೋತು ಇಷ್ಟು ಹೇಳಿ ಇಂದಿನ ಈ ತರಗತಿಯನ್ನು ಮುಗಿಸ್ತೇವೆ ಇದರ ಒಂದು ಇದರ ಕಿಂಚಿತ್ ವಿಚಾರವನ್ನು ಮುಂದಿನ ತರಗತಿಯಲ್ಲೂ ಮಾಡಿ ನಂತರ ಮುಂದಿನ ಸೂತ್ರಕ್ಕೆ ನಾವು ಹೋಗೋಣ ಓಂ ಓರ್ಣಮದೂರ್ಣಮಿದ ಪೂರ್ಣ ಪೂರ್ಣದಚೇ ಪೂರ್ಣದ್ಯಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತ್ರೀಕೃಷ್ಣಾರ್ಪಣಮಸ್ತೂ